ಘ್ನಾಥಾಸ್ತ್ರಣಾಕ್ಯವ ಸಾಧಕಿತ್ಸಲೀರ ಬಾಳಗಾರು ಶರ್ವಾವೃಂದಕಮೌಳಿವೃಂದ್ರವೃಂದೇ ಆನಂದ ತೀರ್ಥಿ ಮನೆಸ್ತತ್ ಪಾದಂದ್ರಣಮ ವೇದವ್ಯಾಸಗುಣಾ ವಿಶ್ವ ಮಾಂ ನಿರಾಶಕ್ಲೇಶ ಕುಶಂ ಹರೇಶ್ ಲಕ್ಷ್ಮೀಕರತು ಪ್ರಣಮಗ್ರೀವಂ ದೇವ್ರವರ್ತಿ ನಾರಾಯಣ ಪರಿಪೂರ್ಣಗುಣಾನ್ಯ ವಿಶ್ವೋದಯಸ್ಥಿತಿಲಯತಿ ಪ್ರದ ಜ್ಞಾನ ಪ್ರದ ವಿಬುಧ ಸುರಸೌಖ್ಯಧುಃಖ ಾರಾಯಣುರು ಜಗದೇಕನಾಥ್ಯವರ್ಜಿತ ಒಳ್ಳೆಯ ಹೂವಿನ ಹಾರವನ್ನು ಅರ್ಪಣೆ ಮಾಡಿದ್ದರ ಪ್ರಭಾವದಿಂದಾಗಿ ಶ್ವೇತ ರಾಜ ತನಗಿದ್ದಂತಹ ದೊಡ್ಡ ಆಪತ್ತನ್ನು ಕಳ್ಕೊಂಡ ಅದರಿಂದ ನಮ್ಗೆ ತೋರಿಸಿಕೊಟ್ಟಿದ್ದು ಪ್ರತಿನಿತ್ಯದಲ್ಲಿ ಭಗವಂತನಿಗೆ ಸಂಕಲ್ಪ ಮಾಡ್ತೇವೆ ನಾವು ಭಗವತೋ ವೀರ್ಯೇಜಸ ಭಗವತಾ ಸಂಜೀವಿತ ಸ್ವಾಂತ ಉಪಶ್ಚಿತಿಂದ್ರಿಯೋಹಂ ನಾವು ್ರಮದಿಂದಾಗಿ ಏನ್ ಸಂಪಾದನೆ ಮಾಡಿದ್ವೋ ಆ ಕಿಂಚಿತ್ ದ್ರವ್ಯದಿಂದ ಸ್ವಾಮಿ ನಿನಗೆ ಛೋಡುಶೋಪಚಾರ ಮಾಡ್ತೇವೆ ಕಡೆ ಏನು ಇಲ್ಲ ಅಂತಂದ್ರೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಹೇಳಿ ಹದಿನಾರು ಆವೃತ್ತಿ ನೀರನ್ನು ಹಾಕಿ ನಿಂತಿದ್ದೆ ಪ್ರತಿಯೊಬ್ಬರು ಅನಂತ ಉಪಕಾರ ಮಾಡ್ತಾ ಇದ್ದಾನೆ ಭಗವಂತನಂತರಗಳಲ್ಲೂ ಕೂಡ ನಾವೆಲ್ಲೂ ಹೋದ್ರು ತಾನು ನಮ್ಮನ್ನು ಬಿಡದೇನೆ ಒಳ್ಳೆದ್ದು ಮಾರ್ಗಗಳನ್ನೆಲ್ಲ ತೋರಿಸಿ ನಮ್ಗೆ ಏನೇನು ಬೇಬೇ ಸವಿಸಬೇಕು ಅದನ್ನು ಸವಿಸಿ ಏನು ಕೊಟ್ಟು ಆನಂದ ಪಡಿಸಬೇಕು ಇದೆಲ್ಲ ಸಂಸಾರ ಮಾರ್ಗದಲ್ಲಿ ನಮಗೊಂದು ಇಡೀ ಒಳಗಡೆಯಲ್ಲಿ ಜೀವಕ್ಕೆ ಸ್ವರೂಪಕ್ಕೆ ಪಕ್ವತಾವನ್ನು ಕೊಟ್ಟು ಲಿಂಗ ಕಡೆಗೆ ನಮ್ಮನ್ನು ಕಡೆ ಹೈಸ್ತ ಯಾವ ತಂದೆ ತಾಯಿಗಳು ಈ ತರ ಮಾಡ್ತಾರೆ ಅಂತ ಅದಕ್ಕೆ ದೃಷ್ಟಾಂತ ಮಾಡಲಿಕ್ಕೂ ಆಗೋಲ್ಲ ಅಷ್ಟು ದೊಡ್ಡ ಅನಂತ ಉಪಕಾರ ಮಾಡುವ ಭಗವಂತನಿಗೆ ಪ್ರತಿನಿತ್ಯದಲ್ಲಿ ನಮಗೆ ಎಷ್ಟು ಶಕ್ತಿ ಬೋಷ್ಟು ಷೋಡಶೋಪಚಾರ ಪುಂಜ ಮನೆಯಲ್ಲೇ ಹೂ ತುಳಸಿ ಮುಂತಾದವುಗಳನ್ನು ಬೆಳೆಸಿ ದೇವರಿಗೆ ಅರ್ಪಣೆ ಮಾಡುವುದು ದೇವರಿಗೆ ನೈವೇದ್ಯಕ್ಕೆ ಇಡುವುದು ಅಭಿಷೇಕಾದಿಗಳನ್ನು ಮಾಡುವುದು ಗಂಧ ಅಕ್ಷತ ಅರ್ಪಣೆ ಪ್ರತಿನಿತ್ಯದಲ್ಲಿ ಆಚರಣೆ ಮಾಡಿದರೆ ಎಷ್ಟು ಸಂತೋಷ ಭಗವಂತ ಅದಕ್ಕೆ ಆಚಾರ್ಯರು ಇಷ್ಟು ತೋರಿಸಿಕೊಟ್ಟು ಅದರಿಂದ ಅದರಲ್ಲೂ ರಾಮಾವತಾರದಲ್ಲಿ ನೇರವಾಗಿ ಬಂದಿದ್ದಾರೆ ಸ್ವಾಮಿ ಪರಮಾತ್ಮನಿಗೆ ಸಾಕ್ಷಾತ್ ಆಗ ಬ್ರಹ್ಮದೇವರು ಸೂಚನೆ ಕೊಡಲಿಲ್ಲ ಶ್ವೇತರ ಕೊಟ್ಟ ಸೂಚನೆ ಏನು ಅಗಸ್ತ್ಯರೆ ಕೊಟ್ಟು ಅಗಸ್ತ್ಯರೆ ಕೊಟ್ಟು ಅವ್ರ ಕೈಯಿಂದ ನೀನು ಅರ್ಪಣೆ ಮಾಡಿಸ್ಬಿಡು ಬ್ರಾಹ್ಮಣನ ದ್ವಾರ ಏನ್ ಕೊಟ್ಟರು ಭಗವಂತನಿಗೆ ಬಹಳ ಪ್ರೀತಿ ಒಂದು ಇನ್ನೊಂದು ನೇರವಾಗಿ ನೀನೇ ಕೊಟ್ರೆ ಅದಕ್ಕೆ ಅಪಾರ ಪ್ರಯೋಜನ ಇದೆ ಅಷ್ಟೆಲ್ಲ ಈಗ ಅವಶ್ಯಕತೆ ಇಲ್ಲ ನಿನಗೆಷ್ಟು ನಿನಗೆ ಹಸಿರೇ ನಿವೃತ್ತಿ ಆಗಬೇಕು ತೃಪ್ತಿ ಆಗ್ಬೇಕು ಅಷ್ಟೇ ಸಾಕು ತೋರಿಸಿಕೊಟ್ಟಿದ್ದನ್ನ ಇಲ್ಲಿ ಆಚಾರ ವರ್ಣನೆ ಮಾಡುತ್ತ ಇನ್ನು ಸೀತಾದೇವಿಯರನ್ನ ಪರಮಾತ್ಮ ಏನು ಸ್ವಲ್ಪ ಬಿಟ್ಟು ಬಿಟ್ಟು ಕಾಣುವ ಹಾಗೆ ಹೀಗೆಲ್ಲ ಒಂದು ದೊಡ್ಡ ನಾಟಕ ಮಾಡಿದ್ದಾರೆ ಸೀತಾ ಪರಿತ್ಯಾಗ ಅಂತ ಕೇಳಲಿಕ್ಕೆ ಕೆಟ್ಟ ಶಬ್ದ ಅದು ಪಂಡಿತಾಚಾರ ಅಂತ ವ್ಯಾಪ್ತತ್ವ ನೆರವೇದ್ಯತ್ವ ತಾಸ್ತಿಯಾಗಿ ಕತಂಬವೇ ಗಂಡನ ಹೆಂಜಿ ಹೆಂಜಿಯ ಗಂಡ ಬಿಡಬೇಕು ಅಂತ ಆದ್ರೆ ಎರಡು ಕಾರಣ ಒಂದು ಕಾರಣ ಇನ್ನೊಂದು ಉಚಿತ ಅನ್ನಿಸ್ತು ಎರಡು ಒಬ್ಬರಲ್ಲೊಬ್ಬರಿಗೆ ದೋಷ ಕಂಡ್ರೆ ಅದಿ ಸಹಿಸ್ಕೊಳ್ಬೇಕಾಗದೆ ಇದ್ರೆ ದೂರ ಇರ್ಬೇಕಾಗತ್ತೆ ಇಬ್ಬರು ನಿರ್ದುಷ್ಟರು ರಮಾದೇವಿಯು ನಿರ್ದುಷ್ಟರು ಪರಮಾತ್ಮನೂ ನಿರ್ದುಷ್ಟ ಹೀಗಾಗಿ ಒಬ್ಬರನ್ನೊಬ್ರು ಬಿಟ್ಟಿರೋದು ಹೇಗೆ ನಿರವದ್ಯತ್ವ ಇನ್ನು ಒಬ್ರು ಇಲ್ದೇ ಇರೋ ಇನ್ನೊಬ್ಬರು ಪ್ರದೇಶ ಹೀಗೊಬ್ರು ಇಲ್ಲ ಈ ಜಾಗದಲ್ಲಿ ಇವ್ರಿರಬಹುದು ಇವ್ರ ಇಲ್ದೇ ಇರೋ ಪ್ರದೇಶ ಇವ್ರಿರಬಹುದು ಅಂತ ಹೀಗೆ ಪರಸ್ಪರವಾಗಿ ಅವರಿಬ್ರು ಕೂಡ ಮೂರ್ತ ಪದಾರ್ಥಗಳಂತೆ ಮೂರ್ತ ಅಂತ ಕೆಲವು ಕಡೆಯಲ್ಲಿ ಮಾರುತ ಮೂರ್ತಿ ಇದ್ದಂತೆ ಒಂದು ಕಡೆಯಲ್ಲಿ ಇಬ್ರು ವ್ಯಾಪ್ತರು ದೇಶ ಕಾಲಗಳಿಂದ ಇಬ್ರು ವ್ಯಾಪ್ತರು ಅಧಿಕ ಸಮನ ಅಂತ ಕೊಪ್ತಾರೆ ರಮಾದೇವಿಯರನ್ನು ಅಂತಹ ಇಬ್ರು ಕೂಡ ವ್ಯಾಪ್ತರಾದ ಮೇಲೆ ಒಬ್ಬರನ್ನೊಬ್ರು ಬಿಟ್ಟು ಇದ್ದಾರೆ ಅಂತ ಎಸಿದೆ ಸ್ಥಳ ಆದ್ರೂ ಆ ರೀತಿಯಲ್ಲಿ ಒಂದು ನಾಟಕ ಅಂತ ಮಾಡಿದ್ದಾನೆ ಪರಮ ಲೋಕಕ್ಕೆ ಅಂತೂ ಗೋಚಾರ ಏನಾದರೂ ಹಿನ್ನೆಲೆ ಅದನ್ನು ಆಚಾರ್ಯರು ನಿರ್ಣಯ ಕೊಡ್ತಾರೆ ಬಹಳ ಪ್ರಧಾನ ಘಟ್ಟ ಅಥಕೇಚಿದಾಸುರ ಅವರೇನು ಅವರನ್ನ ಆಸುರಾಸುರಾಸುರಾಣಕಾ ಇತ್ಯುರು ಪ್ರಥಿತ ಪೌರುಷಃಪುರ ತೇ ತಪ ಸುಮಹದಾಸ್ತಿಭುಂ ಪದ್ಮ ಸಂಭವಂ ಅವೇತ್ಯಚೋಚಿರೇ ಆ ಕಾಲಕ್ಕೆ ಅವರು ಕೆಲವರು ಆಸು ಸುರ ಅಸುರರು ಅವರು ಸಹಜವಾಗಿಯೇ ಅವರು ಅಸುರರು ದೈತ್ಯರು ಅವರು ಹೆಸರು ಸುರಾಣಕರು ಅಂತ ಅವರು ಪ್ರಚಿತ ಪೌರುಷ ಭಾರಿ ದೊಡ್ಡ ಪೌರುಷ ಆ ಪೌರುಷ ಇದ್ದಿದ್ದರಿಂದಲೇನೆ ಪದ್ಮ ಚತುರ್ಮುಖ್ರಹ್ಮೇವರ ಕುರಿತು ತಪಸ್ ಮಾಡಿದ ಹುಡುಗಾಟ ಇವತ್ತು ನಾವು ಸಾಮಾನ್ಯ ವ್ಯಕ್ತಿಯನ್ನು ಹೊಲಸಿಕೊಳ್ಳೋದು ಬಹಳ ಕಷ್ಟ ಇದೆ ನಮ್ಮ ಜೊತೆಯಲ್ಲಿ ನಮ್ಮಂತ ಮನುಷ್ಯ ದೊಡ್ಡ ಪದವಿಯಲ್ಲಿದ್ದರೆ ಅವನು ಒಲಿಸಿಕೊಳ್ಳೋದು ಬಹಳ ಕಷ್ಟ ಇದೆ ಅಂತಹದ್ದು ಎಲ್ಲಾ ಬಿಟ್ಟು ಬ್ರಹ್ಮದೇವರನ್ನು ಒಲಿಸಿಕೊಳ್ಳಿಕ್ಕೋಸ್ಕರ ತಪಸ್ ಮಾಡ್ಬೇಕಾದ್ರೆ ಶಕ್ತಿ ಪೌರುಷ ಬಹಳ ಅವನ್ನೆಲ್ಲ ತಪಸ್ಸು ಮಾಡಿ ಒಲಿಸಿಕೊಳ್ತಾರೆ ಒಲಿಸಿಕೊಂಡು ಭೂರಿ ಪಾಪ ಕೃತಿ ನೋಪಿ ನಿಶ್ಚಯ ಮುಕ್ತಿ ಮಾತ್ಪ್ರಹ ಚಪ್ರಹಸಿತಾನ ಪ್ರಭು ಅವರು ಬ್ರಹ್ಮದೇವರು ಎದುರಿಗೆ ಬಂದು ಕೂತಾಗ ಕೇಳ್ಕೊಂಡ್ರಂತೆ ತುಂಬಾ ಎಚ್ಚರದಿಂದ ಕೇಳಬೇಕಾದ ಮಾತು ಇದು ಸೊಲ್ಸಾಗಿ ಮಾತಾಡಿದಾರೆ ನಾವು ಮಾಡಬಾರದು ಪಾಪ ಮಾಡಿದ್ರು ನಾವು ಮೋಕ್ಷ ಸಿಗ್ಬೇಕು ಸಾಧಾರಣ ಮೋಕ್ಷ ಸಿಗೋದು ಶುಭೇನ ಕರ್ಮಣ ಸ್ವರ್ಗಂ ನಿರಂಚ ವಿಕರ್ಮಣ ಮಹಾಭಾರತದಲ್ಲಿ ಒಂದು ಮಾತಿದ್ದು ಬಹಳ ಚೆನ್ನಾಗಂತಾರೆ ಏನು ಮಾಡೋದು ಇಡಿ ಇಡೀ ಜೀವನದಲ್ಲಿ ಬರೇ ಸತ್ಯವನ್ನ ಹೇಳ್ತಾ ಇದ್ರೆ ಸಜ್ಜನರಿಗೆ ಹಿತವಾದಂತಹ ಸತ್ಯವನ್ನ ಮಾತ್ರ ಹೇಳ್ತಾ ಇದ್ರೆ ಸಜ್ಜನರಿಗೆ ದ್ರೋಹ ಆಗಿರಬಾರದು ಅದರಿಂದಾಗಿ ಭೂತದ್ರೋಹ ಆಗಬಾರದು ಸ್ವಲ್ಪ ಎಚ್ಚರ ಇಟ್ಟುಕೊಂಡು ಅಂತಹ ಸತ್ಯವನ್ನ ಮಾತ್ರ ನೋಡೋದು ಅದೊಂದು ದೊಡ್ಡ ಹೊರತ ಇಟ್ಟುಕೊಂಡಿದ್ರೆ ಯಾಗ ಯಜ್ಞ ಏನು ಮಾಡೋದು ಬೇಡ ನೇರ ಸ್ವರ್ಗಕ್ಕೆ ಹೋಗ್ತಾನೆ ನಿಂತಿದೆ ಸುಮ್ನಾಗುತ್ತ ನಿಜ ಹೇಳೋರು ಬಹಳ ಕಷ್ಟ ಇದೆ ಆ ಸತ್ಯ ವ್ರತ ಹಿಡಿದು ಅವನು ಅದನ್ನು ಸಾಧಿಸಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಮತ್ತೆ ದಬ್ಬುತ್ತಾರೆ ಆಗ್ಲಿ ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಬೀಳುತ್ತೇವೆ ಅಂತ ಲೋಕದಲ್ಲಿ ಸಹಜವಾಗಿದೆ ಇವರಿಗೆ ಸುಖ ಪ್ರಾಚುರಿಯ ಇರುವಂತಹ ಮೋಕ್ಷ ಅಂತ ಹಂಗು ತಿಳ್ಕೊಂಡ್ರು ಮೋಕ್ಷ ಅಂತ ಅಂತಹ ಮೋಕ್ಷ ನಮ್ಗೆ ಸಿಗಬೇಕು ಏನು ಅಪರಾಧ ಮಾಡಿದ್ರು ಕೂಡ ನಮ್ಗೆ ಮೋಕ್ಷ ಸಿಗಬೇಕು ನಮ್ಗೆ ಅದನ್ನ ನೀವು ಒದಗಿಸ್ಕೊಡ್ಬೇಕು ಬ್ರಹ್ಮದೇವರನ್ನ ಹಕ್ಕಿಬಿಟ್ರಂತೆ ಸಕಾರಕ್ಕೆ ಆಶ್ಚರ್ಯ ಅಲ್ವೇ ಈಗ ನಮಗೆಲ್ಲ ಹಾಗೆ ಇರೋದು ನಾವು ಏನು ತಪ್ಪು ಮಾಡಿದ್ರು ದೇವರು ಸಹಿಸ್ಕೋತಾನೆ ಅಂತಿದೆ ನಮ್ಮ ಮೋಕ್ಷ ರಿಸರ್ವ್ ಆಗಿ ಹೋಗಿದೆ ನಾವು ಯಾವುದೋ ಒಂದು ಜಾತಿಯಲ್ಲೋ ಯಾವುದೋ ಒಳ್ಳೆಯವರ ಕುಲಗಳು ಎಲ್ಲೋ ಹುಟ್ಟುಬಿಟ್ಟಿದ್ದೇವೆ ಮೋಕ್ಷ ಗ್ಯಾರಂಟಿ ಅಂತ ಇಲ್ಲ ತುಂಬ ಎಚ್ಚರ ಇರಬೇಕಾಗತ್ತೆ ಅಂತಹ ಕಶುಪು ಋಷಿಗಳ ಪುತ್ರ ಎರಡನೇ ಕಶುಪು ಎರಣ್ಯಕ್ಷ ಮುಂತಾದವರನ್ನ ಬಡದು ತಮಸ್ಸಿಗೆ ಹಾಕ್ತಾ ಪರಮಾತ್ಮ ರಾವಣ ಕುಂಭಕರ್ಣಾದಿಗಳು ದೊಡ್ಡ ದೊಡ್ಡ ರುದ್ರದೇವರನ್ನ ಬ್ರಹ್ಮದೇವರನ್ನ ನಾವೆಲ್ಲ ಕಾಣ್ಲಿಕ್ಕ ಸಾಧ್ಯ ಅಂಥವರನ್ನ ಒಲಿಸಿಕೊಂಡಂತಹ ದೊಡ್ಡ ದೊಡ್ಡ ದೈತ್ಯರು ಕೂಡ ಎಂಥ ಬಂದಿದ್ರು ತಮಸ್ಸಿ ಬಿದ್ದಿದ್ದಾರೆ ನರಕಾದ್ಯನ ಅರ್ಥ ಅದರಿಂದ ನಮ್ಮ ನಮ್ಮ ದೊಡ್ಡ ದೊಡ್ಡ ಕುಲ ನಾವು ಯಾವುದೋ ದೊಡ್ಡ ಮಠದಲ್ಲಿ ಈಗೆಲ್ಲ ಕುಲನೂ ಹೋಯ್ತೀವಿ ನಾವು ಎಂತ ನಮ್ದು ಯಾವ ಮಠ ಗೊತ್ತಾ ನಮ್ ಮೂಲ ಮಠ ಅವು ಯಾವ ಕೆಲಸಕ್ಕೆ ಬರೋಲ್ಲ ಏನು ನಾವು ಯಾವ ರೀತಿಯಲ್ಲಿ ಹರಿವಾಯುಗಳಿಗೆ ಪ್ರಿಯವಾದ ಕೆಲಸ ಮಾಡಿದ್ದೇವಾ ಇಡೀ ಜೀವನದಲ್ಲಿ ನಮ್ಮ ಬದುಕೆ ಹೇಗಿದೆ ನಮ್ಮ ಬದುಕೆ ಹೇಗಿದೆ ನಮ್ಮ ಭಾವನೆ ಹೇಗಿದೆ ಎರಡು ನೋಡಿ ಹರಿವಾಯುಗಳು ಅನುಗ್ರಹ ಮಾಡ್ತಾರೆ ಇದು ಬಿಟ್ಟರೆ ಬೇರೆದ್ದಿಲ್ಲ ಅವೆರಡನ್ನೇ ಸರಿಯಾಗಿ ನಾವು ಬೆಳೆಸ್ಕೊಳ್ಬೇಕು ಅದಿಲ್ಲ ಅಂತಂದ್ರೆ ಈ ದೈತ್ಯರಿಗೆ ಅದು ಹೇಗಾಗುತ್ತೆ ಕೇಳ್ಕೊಂಡ್ರು ಬಹಳ ತಪಸ್ಸು ಮಾಡಿಬಿಟ್ಟಿದ್ದಾರೆ ಕೇಳ್ಕೊಂಡ್ರು ಅವ್ರು ಆಗೋಲ್ಲ ಅಂತಂದ್ರೆ ಮತ್ತೆ ತಪಸ್ಸು ಮಾಡ್ತಾರೆ ದುಷ್ಟರು ದುಷ್ಟಕ್ರಮದಲ್ಲಿ ತಪಸ್ಸು ಮಾಡಿದ್ರು ಅಂತಂದ್ರೆ ಮತ್ತೆ ಲೋಕಕ್ಕೆ ಅನಾ ಮಹಾ ಅನರ್ಥಗಳಾಗಿ ಶುರುವಾಗ್ತಾರೆ ಅದಕ್ಕದಾಗಬಾರದು ಅದಕ್ಕೋಸ್ಕರ ಏನ್ ಮಾಡಿಬಿಟ್ರು ಆಗ ಬ್ರಹ್ಮದೇವರು ನಗತ ಯಾವ ದೇವ ರಮಯ ರಮೇಶ್ವರ ಸುಧುಣಾಥವಂ ತಾವಿ ದುಷ್ಕೃತಿನೋ ಭವೇ ಅವರು ಯೋಗ್ಯತೆ ಪರಿಚಯ ಅದಕ್ಕೆ ಮಾತಾಡಿದ್ರು ನೋಡ್ರಿ ಏನು ಅಪರಾಧ ಮಾಡಿದ್ರು ಕೂಡ ಕ್ಷಮ ಮಾಡಬಹುದು ಅದು ಮಾತ್ರ ಮಾಡಬೇಡ್ರಿ ರಮಾ ನಾರಾಯಣರ ಮಾಡುವಂತಹ ದೊಡ್ಡ ಕಾರ್ಯ ಮಾತ್ರ ಮಾಡಬೇಡ್ರಿ ಅದು ಮಾಡಿದರೆ ನಿಮಗ ಮೋಕ್ಷ ಮಾರ್ಗ ಪರಿಪಂಥಿ ಇನ್ನು ಅಲ್ಲಿ ತನಕ ಏನಾರು ಮಾಡಿದ್ರು ಸಹಿಸಿಕೊಳ್ಬಹುದು ಅನ್ನ ಪ್ರಯತ್ನ ಮಾಡಬಹುದು ದೊಡ್ಡ ದೊಡ್ಡ ಅಪರಾಧಗಳಿದ್ದಾವೆ ಸೋತ್ತಮ ಅಪರಾಧ ರಮಾನಾರಾಯಣರ ವಿಯೋಗ ಚಿಂತನೆ ರಮಾ ನಾರಾಯಣರಿಗೆ ಐಕ್ಯ ಚಿಂತನೆ ಜೀವೈಕ್ಯ ಚಿಂತನೆ ಇಂಥದ್ದೇನ ಕೆಲವಿದ್ದಾವೆ ಒಂಬತ್ತು ವಿಧ ದ್ವೇಷಗಳ ಸೇರುವ ರಮಾನಾರಾಯಣರ ವಿಯೋಗವನ್ನು ಚಿಂತನೆ ಮಾಡಿದಿರಿ ಅವರನ್ನು ವಿಯೋಜನೆ ಮಾಡುತ್ತೇವೆ ಅಂತ ಪ್ರಯತ್ನ ಮಾಡಿದರೆ ಅಂತಹದ್ದೇನ ಪ್ರಯತ್ನ ನಿಮ್ಮ ಜೀವನದಲ್ಲಿ ನಡೆದಿ ಅದು ಮಾತ್ರ ನೀವು ಮೋಕ್ಷ ಮಾರ್ಗಕ್ಕೆ ತರೋಲ್ಲ ಅದು ನಿಮ್ಗೆ ದೂರ ಮಾಡುತ್ತೆ ಅದೊಂದು ಬಿಟ್ಟು ಇನ್ನೇನು ಬೇಕಾದ್ರೂ ಮಾಡಿ ಬಹಳ ಸಹಿಸಿಕೊಂಡಿದ್ರಂತ ಈ ಅದೊಂದು ಮಾತ್ರ ಆಗಬಾರದು ಅಂತ ಎಚ್ಚರಿದಿಂದ ನೋಡುತ್ತಿದ್ರು ಮಾಡಬಾರದು ಪಾತ್ರಕೃತ್ಯ ಮಾಡ್ತಾನೆ ಇದಾರೆ ಅದಕ್ಕೆ ಪರಮಾತ್ಮಿ ಈ ಸಮಯವನ್ನು ಚೆನ್ನಾಗಿ ಬಳಕೆ ಮಾಡ ಯಾವಾಗ ಅದಕ್ಕೋಸ್ಕರನೇ ರಾವಣ ಸೀತಾದೇವಿಯರನ್ನ ಅಮ್ನೋರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅವಲ್ಲ ಆಕೃತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಿಡದೆ ಇದ್ದಂತೆ ರಾಮಚಂದ್ರದೇವ್ ರಕ್ಷಣೆ ಮಾಡಬಹುದಿತ್ತ ಮಾಡಬಾರ್ದ ತಾನೇ ಸಮರ್ಥ ಇದ್ದಾರೆ ಬಂದಾಗಲೇ ರಾವಣನನ್ನು ಹೊಡೆದಾಕಿದ್ದರೆ ಅಥವಾ ಅಪಹರಣ ಮಾಡಿದ್ರೆ ಹಿಂದೆ ಬೆನ್ನಟ್ಟೆ ಹೋಗಿ ಹೊಡೆದು ಕರ್ಕೊಂಡ್ಬಂದ್ಬಿಡಬಹುದಾಗಿತ್ತ ಒಂದು ವರ್ಷ ತನಕ ನಿರ್ವಹಣೆ ಮಾಡಿ ಬೇಕಾಗಿಯೇನೆ ಅಗ್ನಿಪ್ರವೇಶ ಅಂತ ಮಾಡಿಸಿ ಇವೆಲ್ಲ ನಿರ್ದುಷ್ಟಳಿದ್ದಾಳೆ ಅಂತ ತೋರಿಸಿ ಕರ್ಕೊಂಡು ಬರೋದು ರಾಮನಿಗೂ ಸಂದೇಹ ಇತ್ತು ಅಂತ ಹೀಗೆಲ್ಲ ಮಾತಾಡ್ಲಿಕ್ಕೆಲ್ಲ ಅವಕಾಶ ಕೊಟ್ಟು ಇವೆಲ್ಲ ಸ್ವಲ್ಪ ಅವಕಾಶ ಮಾಡಿಕೊಟ್ಟ ಆ ಪ್ರಸಂಗಗಳನ್ನೆಲ್ಲ ಪರಮಾತ್ಮ ಮಾಡಿದ್ಯಾಕೆ ಈ ದೈತ್ಯರನ್ನ ತಮಸ್ಸೆಗಟ್ಟಲಿಕ್ಕೆ ಅವ್ರಿಗು ಒಂದು ಅವಕಾಶ ಮಾಡಬೇಕಾಗಿತ್ತು ಅವ್ರಿಗೆ ಅವ್ರ ಸ್ವರೂಪ ಯೋಗ್ಯವಾದದ್ದು ಕೆಲಸ ನಡೆಸಬೇಕು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಇತ್ಯುದೀರಿ ಕ್ಷಿಪ್ರಮೋಕ್ಷ ಗಮನೋತ್ಸುಕಾಕ್ಷಿತ ಸಾಧನೋ ಜಯಕಾಂಕ್ಷಿಣೋ ಹಾಸದೀಕ್ಷೆ ಬೇಗ ಮೋಕ್ಷಕ್ಕೋಗ್ಬೇಕು ಅಂತ ಮಾತು ಮಾತುಗಳು ಆಡ್ಕೊಂಡು ದೇವತೆಗಳಲ್ಲಿ ಋಷಿಗಳಲ್ಲಿ ಮುನಿಗಳಲ್ಲೆಲ್ಲ ಮಾತಿತ್ತು ಬೇಗ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಬರ್ತಾನೆ ಬೇಗ ಸಾಧನೆ ಆಗುತ್ತೆ ನಾವು ಮನೆಯಲ್ಲಿ ಎಷ್ಟು ಮಾಡ್ತೇವೆ ಹೋದ್ರೆ ಎಷ್ಟು ಸಾಧನೆ ಆಗಿತ್ತು ಇಲ್ಲವೋ ಒಂದು ದೊಡ್ಡ ಸಂಸ್ಥಾನ ದೊಡ್ಡ ಪೀಠಾಧಿಪತಿಗಳು ಅನೇಕ ಸಾತ್ವಿಕರ ಇವತ್ತಿನ ತರ ಅಲ್ಲ ಒಂದು ದೊಡ್ಡ ಸಾತ್ವಿಕ ವರ್ಗ ಅಲ್ಲಿ ಯಥಾತತ್ವ ಇವತ್ತಿನ ದುಡ್ಡಿನ ಹೊರೆ ಹಾಕೊಂಡ ಎಲ್ಲರೂ ನಡ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಅನೇಕ ಸಾಧನ ಮಾರ್ಗಗಳನ್ನ ನಡಿತಾವೆ ಅಲ್ಲೆಲ್ಲ ಮೈಸೂರು ರಾಮಚಂದ್ರೆ ಆ ತರಹದ ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಿಗೆಲ್ಲ ಕರ್ಕೊಂಡು ಹೋಗಿ ಬರ್ತಾರೆ ಅಂತಂದ್ರೆ ಅವ್ರ ಜೊತೆ ಹೋಗುವ ಎಷ್ಟು ಪುಣ್ಯ ಇದೆ ಹಾಗೆ ಸಾಕ್ಷಾತ್ ಭಗವಂತನೇ ಅವರವರಿಗೆ ಪುಣ್ಯಾತಿಶಯವನ್ನು ಕೊಡ್ಲಿಕ್ಕೆ ಅಂತಾನೆ ದೇವತೆಗಳನ್ನು ಅವತಾರ ಮಾಡಿಸ್ತಾ ಇದ್ದಾನಿಲ್ಲಿ ಆ ಸಮಯದಲ್ಲಿ ಯಾರ್ಯಾರು ಬಂದರೂ ಅವರಿಗೆ ಅವರವರ ಸಾಧನೆ ಪೂರ್ತಿಯಾಗಿ ಹೋಗುತ್ತೆ ಇದೆಲ್ಲ ಕಡೆಯಲ್ಲೂ ಜನಜನಿತವಾಗಿತ್ತು ಹಾಗೆ ನಾವು ಬರೋಣ ಅಂದ್ರೆ ಈ ಸುರಾಣದಿಂದ ಅವರು ಹುಟ್ಟು ಬಂದು ಈ ಸುದ್ದಿ ಕೇಳ್ಕೊಂಡಿದ್ರು ಬೇಗ ಬೇಗ ವಕ್ಷಕ್ಕೆ ಹೋಗ್ಬೇಕು ಅಂತ ತಾವು ಹುಟ್ಟು ಬಂದು ಆದರೆ ಅವರು ಸ್ವರೂಪ ಯೋಗ್ಯತೆಯ ಹೇಗಿದೆ ಅದೊಂದು ಮಾತ್ರನ ಅಲ್ಲಿ ಆಡೋದನ್ನ ಆಡಿದ್ರು ಮತ್ತೆ ಅದನ್ನೇ ಆಡ್ತಾರೆ ಅದನ್ನ ಆಗ ಆ ಕಾಲದಲ್ಲಿ ತಾನ್ ಅನಾದಿ ಕೃತ ದೋಷ ಸಂಚಯ ಹಿ ಮೋಕ್ಷ ಮಾರ್ಗಗತಿ ಯೋಗ್ಯತೋಜಿತಾನ್ ಅವ್ರಿಗೆ ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯತೆ ಇಲ್ಲ ಅಯೋಗ್ಯರವರು ಅನಾದಿ ಕಾಲದಿಂದಲೂ ಅಂತಹ ದುಷ್ಟಬುದ್ಧಿ ಇರುವರೆ ಮೈಥಿಲಸ್ತೆ ತನಯ ವ್ಯಚಾಲಯತ್ ಮಾಯೆಯ ಸ್ವತನು ವಾಸುವ ಮಾರ್ಗತಃ ಅದಕ್ಕೆ ಅಮ್ಮನವರು ಮಾಡಿದ ಕೆಲಸನೇ ಅದು ಅಮ್ಮನವರೇನ್ ಮಾಡಿಬಿಟ್ರೆ ಆ ಕಾಲಕ್ಕೆ ತಮ್ಮ ಚರಿತ್ರೆಯಲ್ಲೇನೆ ಆ ಏನು ಅದನ್ನೇನು ದೊಡ್ಡ ಮಾತಾಡ್ತೀವಿ ಹೋಗೋ ರಾಮನ ಮನೆಯಲ್ಲಿ ಪರಪುರುಷನ ಮನೆಯಲ್ಲಿ ಒಂದು ವರ್ಷ ಇದು ಬಂದವಳು ಸೀತೆ ಹಾಗೆ ಹೀಗೆ ಅಂತ ಅವಳು ಬಂದು ಅಪಚಾರದ ಮಾತಾಡಬೇಕು ಅಪಚಾರದ ಮಾತಾಡಿದ್ರು ಅಂತ ಅಪವಾದ ಬಂದಿದೆ ಅಂತ ಹೇಳಿ ರಾಮಚಂದ್ರ ದೇವರು ದೂರ ಕಳಿಸದಂತೆ ಮಾಡಬೇಕು ಅವರಿಬ್ರು ದೂರ ಕಳಿಸಿದ್ರು ಒಂದು ಇವ್ರ ಮೇಲೆ ಎಲ್ಲರಿಗೂ ಅಪವಾದ ಬರಬೇಕು ಸಾಕಾಯ್ತೀನಿ ಇದು ಮಹಾಪರಾಧ ಅವ್ರಿಗೆ ಬಿತ್ತಲ್ಲ ಏನು ಬೇಕು ಅಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟೆ ಪರಮಾತ್ಮ ್ರದೇವರು ಜಾನಕಿಯನ್ನ ಅದು ರಾಕ್ಷಸನ ಮನೆಯಲ್ಲಿ ಅಪಹರಣ ಮಾಡಿ ಇಟ್ಟುಕೊಂಡು ಹೋಗಿದ್ದೋಣನು ಮತ್ತೆ ಗರ್ಭಮಂದಿಟ್ಟುಕೊಂಡಿದ್ದಾನೆ ಅಂತ ಸಂಗ್ರಹ ಮಾಡಬೇಕಾದ್ರೆ ಮಾತಾಡಿರೋದಷ್ಟೇ ಇಲ್ಲಿ ಎಷ್ಟೆಷ್ಟು ತರಹದಲ್ಲಿ ಮಾತಾಡಿದ್ದಾನ ದೈತ್ಯರು ದ್ವೇಷಕ್ಕೆ ಕಾರಣೀಭೂತವಾಗುವಂತಹ ಕ್ರಮ ತನಕ ಎಲ್ಲ ಅಯೋಗ್ಯ ಮಾತುಗಳನ್ನು ಆಡಿತಾರೆ ಬ್ರಹ್ಮವಾಕ್ಯ ಬ್ರಹ್ಮದೇವರ ವಾಕ್ಯನ ಸತ್ಯಂ ವಿಧಾತು ನಿಜವೃತ್ತಿ ಮಾಡಿದ್ರು ಅದು ಮಾಡ್ಲಿಕ್ಕೋಸ್ಕರನೇ ಪರಮಾತ್ಮ ಈ ಪ್ರಸಂಗವನ್ನು ತಂದು ಒಡ್ಡಿದ ಒಟ್ಟೆ ಅದೇ ಕ್ರಮದಲ್ಲಿ ಅವನ್ನೆಲ್ಲ ತಮಸ್ಸಿಗಾಗ್ತಾನೆ ನಿತ್ಯಮೇವ ಸಹಿತ ಸಾಕ್ಷಿ ಪರಮಾತ್ಮ ಅಗ್ನಿಸಾಕ್ಷಿಕವಾಗಿದ್ದರೂ ಕೂಡ ಅಗ್ನಿ ಸಾಕ್ಷಿವಾಗಿ ಅರ್ಪಮಂದಿದ್ದು ಮತ್ತೆ ನಿತ್ಯ ಯೋಗ ಇಲ್ಲದೆ ಇರುವವನು ಶಾಸ್ತ್ರ ಹೇಳ್ತಾ ಇದ್ದರೂ ಕೂಡಕ್ತವತ್ ಬಹುವ ಸೀತಾದೇವಿಯರಿಂದ ವ್ಯುಕ್ತ ಪರಮಾತ್ಮ ತೇನಚಾಂದ ಅವರು ಅವರ ಜೊತೆಯಲ್ಲಿ ಯಾರ್ಯಾರು ಯೋಗ ಚಿಂತನೆ ಮಾಡಿದ್ರು ಅವರೆಲ್ಲರೂ ತಮಸುವವರು ಇವತ್ತು ಅಂತಹ ವ್ಯಕ್ತಿಗಳಿದ್ದಾರೆ ಉತ್ತರ ರಾಮಚರಿತ ಅಂತ ಒಂದು ನಾಟಕ ಚೈತ್ಯ ನಾಟಕ ಕೇಳಬೇಕು ಚಿತ್ರಣ ಇದೆ ಅಂತಂದ್ರೆ ಪ್ರಚಾರ ಪರೀಕ್ಷೆಗೆ ಅಂತ ಇಟ್ಟಿದ್ರು ಅದಕ್ಕೆ ಓದಿದ್ದೆ ನಾನು ಅದರಲ್ಲಿ ಪ್ರಕರಣ ಹಿಂದ ಮುಂದಾಗಿದೆ ಸೀತಾದೇವಿಯವರನ್ನ ಬಿಟ್ಟು ಬಿಟ್ಟಿದ್ದಾನೆ ರಾಮಚಂದ್ರಾಮಚಂದ್ರ ಅಂತ ಇಟ್ಕೊಳ್ರಿ ಅಂದ್ರೆ ಹೇಳು ಬರದ ಹಾಗೆ ಬಿಟ್ಟು ಬಿಟ್ಟಿದ್ದಾನೆ ಸೀತೆಯನ್ನ ಸೀತೆ ಬಿಟ್ಟ ಮೇಲೆ ತಲೆ ಕೆಟ್ಟು ಹೋಗಿದೆ ಅಂತ ನಡೆಸ್ಕೊಳಿಕಾಗ್ತಾ ಇದೆ ಕಂಬ ಗಿಂಬ ನೋಡಿದ್ದೆಲ್ಲ ಸೀತೆಯ ಕಾಣ್ತಾ ಇದ್ದಾಳೆ ಆ ಹೊತ್ತಿಗೆ ಸುದ್ದಿ ಬಂತು ಇಲ್ಲ ಅಧರ್ಮ ರಾಜ್ಯದಲ್ಲಿ ತಲೆದು ಹೋಗಿದೆ ಬಚ್ಚಕ್ಕೂ ಹುಡುಗ ಸತ್ತು ಹೋಗಿದ್ದಾನೆ ಬ್ರಾಹ್ಮಣಕುಮಾರ ಅದು ಈತ ಜಂಗನಾಮಕ ಅಸುರ ಅವನು ತಪಸ್ಸು ಮಾಡ್ತಾ ಇದ್ದಾನೆ ಅದರ ಪ್ರಭಾವದಿಂದ ಇಷ್ಟೆಲ್ಲ ನಡೆದಿದೆ ಅಂತ ಇಲ್ಲಿ ಹಿಂದೆ ಬಂದಿದೆ ಅದನ್ನು ಅಲ್ಲಿ ಅವರು ಆ ರೀತಿಯಲ್ಲಿ ತಗೊಳ್ತಾರದನ್ನು ಯಾವಾಗ ಈ ಪ್ರಕರಣಗಳನ್ನು ನಡೀತೋ ಆವಾಗ ಅವನ್ನ ಹೊಡೆದು ಕೆಲ್ ಹೋಗ್ತಾನೆ ಹತ್ತಿ ಎತ್ತಿ ಶುದ್ರ ತಪಸ್ವಿ ನಿನ್ನ ಕೊಲ್ತೇನೆ ಅಂತ ಶಂಭುಕನ ಕೊಲ್ಲಿಕೆ ಅಂತ ಹೋಗ್ತಾನೆ ರಾಮಚಂದ್ರ ಹೋದಾಗೆ ಎಷ್ಟು ತಲೆ ಕೆಟ್ಟ ಹೋಗಿದೆ ಅವಳ ನೋಡಿ ಯಾಕೆ ಕೊಲ್ಬೇಕು ನಿನ್ನನ್ನು ಅಪರಾಧ ಮಾಡಿದ್ದೀಯ ನಾನು ಅಪರಾಧ ಮಾಡಿದ್ದೇನೆ ನಿರ್ದುಷ್ಟೇ ಆದ ಸೀತೆಯನ್ನ ಯಾರ್ದೋ ಅಪವಾದ ಇದೆ ಅಂತ ಕೇಳ್ಕೊಂಡು ಓಡಿಸ್ಬಿಟ್ನಲ್ಲ ಗರ್ಭಿಣಿ ಬೇರೆ ಪಾಪ ಹೆಣ್ಣು ಮಗಳು ಕಾಡುಗಟ್ಟುಕೊಟ್ನಲ್ಲ ನಾನು ದೂರ ಹಾಕಿಬಿಟ್ನಲ್ಲ ಛೇ ಛೇ ಛೇ ಛೇ ನಾನೇ ಅಪರಾಧ ಮಾಡಿದ್ದೇನೆ ಶಂಭುಕಾ ನಿನಗಿಂತ ದೊಡ್ಡ ಅಪರಾಧ ನಾನು ಮಾಡಿದ್ದೇನೆ ತಗೋ ಕತ್ತಿ ತಗೋ ಅವ್ನು ಕೇಳಿಕೊಟ್ಟು ನನ್ನ ತಲೆಗಡಿ ಅಂತೆಲ್ಲ ಮಾತಾಡಿ ಇದು ಉತ್ತರಾಂಶ ರೀತಿಯಲ್ಲಿ ಬಂದಿರುವ ಪ್ರಸಂಗಿ ಎಷ್ಟು ಕರುಣಾಜನಕವಾಗಿತ್ತು ಅಂತ ಕರುಣಾರಸ ಚಿತ್ರಣ ಅಂತ ಇಟ್ಟಿದ್ದಾರೆ ಧಾರಾವಾಹಿ ಸಿನಿಮಾ ಅದರಂತೆ ಈ ನಾಟಕಗಳು ಕಾವ್ಯಗಳು ಏನೇನು ಅಬದ್ಧ ಕೆಲಸ ಮಾಡಿರುತ್ತಾರೆ ಅನ್ನೋದಕ್ಕೆ ಸುಮ್ಮನೆ ಚಿಕ್ಕ ಉದಾಹರಣೆ ನಾನು ಹೇಳಿದ್ದೆ ಆ ಮಾಧ್ಯಮಗಳು ಆ ಕಾಲದಲ್ಲಿ ಪ್ರಚುರವಾದ ಮಾಧ್ಯಮ ಯಾವ ಇಷ್ಟ ಮಾಧ್ಯಮ ಅದನ್ನು ತಗೊಂಡು ಹರಿವಾಯುಗಳಿಗೆ ನಿಂದೆ ರಮಾದೇವಿಯರಿಗೆ ನಿಂದೆ ಮಾಡ್ಲಿಕ್ಕೆ ಏನ್ ಬೇಕೋ ಆ ಕೆಲಸಗಳನ್ನು ಮಾಡಿಕೊಡ್ತಾನೆ ಅದಕ್ಕೆ ಬೇಕಾಗಿರುವ ಚರಿತ್ರ ಅಂದೇ ನಡೆದು ಹೋಗಿದೆ ಕಾಳಿದಾಸ ಸೀತಾಪುರಿ ಅಂತ ಒಂದು ಸರ್ಗ ಮಾಡಿಟ್ಟಿದ್ದಾರೆ ರಘುವಂಶದಲ್ಲಿ ಒಂದು ಸರ್ಗಕ್ಕೆ ಹೆಸರು ಸೀತಾಪುರಿ ಪ್ರಾಯ ಹದಿನಾಲ್ಕನೇ ಸರ್ಗನೇ ಅದು ಪಠ್ಯಪುಸ್ತಕದಲ್ಲಿಟ್ಟಿರ್ತಾರೆ ಅದು ಪರೀಕ್ಷೆಗಿದೆ ಸೀತಾಪುರಿ ಅಂತ ಅದಕ್ಕೆ ಹೆಸರು ಶಬ್ದವೇ ಅಭದ್ರ ಇವೆಲ್ಲ ನಡೆದಿದೆ ಅವತ್ತು ಸುರಾಣಕರಷ್ಟೇ ಅಲ್ಲ ಅವನ ಹಿಂಬಾಲಿಸಿಕೊಂಡು ಕೆ ನರಕಕ್ಕೆ ಬಿಡೋರು ತಮಸಿಗೆ ಹೋಗೋರು ಎಲ್ಲ ಬೇಕಾಡು ಜನ ಇದ್ದಾರೆ ನಮಗೂ ಇಂತಹ ಪ್ರಸಂಗ ಬಂದು ಬಿಡುತ್ತಿತ್ತು ಆದರೆ ಅದನ್ನು ನಮ್ಮ ಆಚಾರ್ಯರು ಶ್ರೀಮದಾಚಾರ್ಯರು ಮಹಾನುಭಾವರು ಅವರ ದಾರಿಯನ್ನು ತಪ್ಪಿಸಿ ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತ ವಾದಾ ನಿರಸ್ಯ ಕೃತವಾನ್ ಭುವ ತತ್ವವಾದ ತಾತ್ವಿಕವಾದವನ್ನು ನಮಗೆ ತೋರಿಸಿಕೊಟ್ಟು ಇದು ಇದು ಸತ್ಯಾಂಶ ಇದು ಒಪ್ಪ ಒಂದ್ರೆ ಪಾಯಸದಿಂದ ಸಾಕ್ಷ ನಾರಾಯಣ ಅದು ಒಪ್ತಾರೆ ಹೇಳ್ತಾರೆ ಚರಿತ್ರೆಯನ್ನ ಹೇಳ್ತಾ ಹೇಳ್ತಾ ಬಂದ ಮನುಷ್ಯರಂತೆ ಚಿತ್ರಣ ಮಾಡಿದೆ ಖಗಾಕ್ಬಾರ್ದಲ್ಲ ಅದಕ್ಕೆ ಬೇರೆ ಬೇರೆ ವಾದಿಗಳು ದೊಡ್ಡ ದೊಡ್ಡ ಪಥಾಚಾರ್ಯರು ಅವರುಗಳೆಲ್ಲ ಇಲ್ಲ ಅವನು ಅಲ್ಲಿದ್ದಾಗೆಲ್ಲ ನೆಟ್ಟಿಗೆ ಇಡ್ತಾನೆ ದೇವರು ಇಲ್ಲಿ ಬಂದಾಗ ಅವನಿಗೆ ಅವಿದ್ಯಾಮಯ ಶರೀರವನ್ನು ಬಂದ್ಬಿಡುತ್ತೆ ಆ ಶರೀರ ಬಂದಾಗ ಅವನಗೂ ತಲೆ ಕೆಟ್ಟು ಹೋಗುತ್ತೆ ನಮ್ಗೆ ಅವನಿಗೆ ಏನು ವ್ಯತ್ಯಾಸ ಅಲ್ಲಿದ್ದಾಗ ನೆಟ್ಟಿಗೆಡ್ತಾನೆ ಇಲ್ಲಿ ಬಂದಾಗ ಅವನಿಗೂ ತಲೆ ಕೆಡುತ್ತೆ ನಮ್ಮ ಅಲ್ಲಿ ಹೋದ್ರೆ ನಾವು ನೆಟ್ಕಾಗ್ತೇವಪ್ಪ ನಮ್ಗವನಿಗೂ ವ್ಯತ್ಯಾಸ ಅದಕ್ಕೆ ಎಲ್ಲ ಸಮಾನ ಇದೆಯನ್ನು ಬಿಡ್ತಾರೆ ಎಷ್ಟು ಹುಚ್ಚುವಾದಿಗಳು ಬೆಳೆದಿದ್ದಾರೆ ಇದನ್ನ ನಾನು ಯಾವುದು ಉತ್ಪ್ರೇಕ್ಷೆ ಮಾಡಿ ಯಾವಾಗ ಹೇಳ್ತಾ ಇಲ್ಲ ವಿಶಿಷ್ಟಾದೀತೆಗಳ ಮಾತು ಇದನ್ನ ನಾವು ಎಲ್ಲರ ಮುಂದೆ ಮಾತಾಡಿದ್ರೆ ಏನಾಗುತ್ತೆ ಅದು ಜನಗಳ ದ್ವೇಷಕ್ಕೆ ಕಾರಣ ಆಗುತ್ತೆ ಗುಂಪಿದೆ ದ್ವೇಷ ಮಾಡುತ್ತಾರೆ ಅದೇ ಎಷ್ಟು ದೊಡ್ಡ ಭಗವದ್ ದ್ರೋಹ ಇದಲ್ಲ ಅದೇ ಆವಾ ನಮ್ಮ ಕುಲಗುರು ರಾಯ ನಮ್ಮನ್ನು ಎಲ್ಲಿ ತಿದ್ದರು ನಮ್ಮನ್ನು ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ಎಂಥ ಮಹಾನುಭಾವರು ಇದಕ್ಕೆ ಪಂಡಿತಾಚಾರ ಇಂತಹ ಆಚಾರ್ಯರ ಹತ್ತಿರದಲ್ಲಿ ಇದ್ದು ಈ ತತ್ವ ವಿಚಾರಗಳನ್ನು ತಿಳಿಬಹುದಾದ ಭಾಗ್ಯ ಇದ್ದು ಎಷ್ಟು ಉದಾಸತೆ ಸ್ವರ್ತಾನೆ ಬಿಡ್ತಾನ ಅದೇನೇ ಜಯಂತಿ ಅವರೇನೆಂದರು ಬೇರೆ ಹೆಚ್ಚಿಂದ ಏನು ಬೇಡಪ್ಪ ಜನ್ಮವಿತ್ತಿ ಮಧ್ವ ಮತವ ಅನುಸರಿಸಿ ನಡೆಯೋ ಸುಮ್ಮನದಿ ಶ್ರೀ ಕೃಷ್ಣ ತನ್ನ ಲೋಕ ಕೊಡುವನು ಇನ್ನೇನೇನು ಹಾರಾಟ ಕೂಗಾಟ ಅದೇನು ಮಾಡಬೇಕು ಇದೇನು ಮಾಡಬೇಕು ಹಾಗೆ ಹೀಗೇನು ಬೇಡ ಹರಿವಾಗುಗಳನ್ನು ವಿಶ್ವಾಸ ಇಡಿ ಉಸಿರಾಡಿಸ್ತಾ ಇರೋರು ಅವ್ರ ಮೇಲೆ ವಿಶ್ವಾಸ ಇಟ್ಟಿ ನೀವು ಹುಟ್ಟಿದ್ದಾಗಿದೆಯಲ್ಲ ಸುಮ್ಮನೆ ಬದ್ಧಮತ ಅನುಸರಣೆ ಮಾಡಿಕೊಂಡು ಹೋಗಿ ನಾವು ಯಾವಾಗ ಹೇಳಬೇಕು ಯಾವಾಗ ತಿನ್ನಬೇಕು ಏನು ಮಾಡಬೇಕು ಹೇಳಬೇಕಾ ಕೂಡಬೇಕಾ ತಿನ್ನಬೇಕಾ ಮಲಗಬೇಕಾ ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದನ್ನು ಅವರು ಹೇಳಿದಂತೆ ಅನುಸರಣೆ ಮಾಡಿಕೊಂಡು ಹೋಗ್ರಿ ನಿಮಗೆ ಎಲ್ಲ ಎಲ್ಲ ಲಾಭ ಇದೆ ಎಲ್ಲಿಗೆ ಕೃಷ್ಣ ಪರಮಾತ್ಮ ಸುಮ್ಮನೆ ಹೆಚ್ಚು ವಿಚಾರ ಮಾಡಿದ್ದೇನೆ ನೀವು ಮೋಕ್ಷ ಕೊಡ್ತಾನೆ ತನ್ನ ಲೋಕ ಕೊಟ್ಟು ಕರ್ಕೊಂಡು ಇಟ್ಕೋತಾನೆ ಭದ್ರರಾಯಿ ತೋರಿಸಿರುವ ಮಾರ್ಗ ಇದೆಯಲ್ಲ ಅವರೊಬ್ಬರಿಗೆ ಮಾತ್ರ ಕಲಿಪ್ರವೇಶ ಇಲ್ಲ ಕಲಿದೋಷಾದಿಗಳಿಲ್ಲ ಕಲಿಬಾಧೆ ನಿರ್ದುಷ್ಟ ಮಾರ್ಗ ತೋರಿಸಿಕೊಟ್ಟಿದ್ದಾರೆ ಹರಿರೇವ ಹೊರ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ನ ಪರಂ ಜಗತೀತಂ ಪರಮಾತ್ಮರ ತ ಪುರುಷೋತ್ತಮತಃ ಬರೀ ವಾಕ್ಯ ಹೇಳ್ತಾ ಇರೋದು ಬೇರೆ ಅನುಭವಕ್ಕೆ ತಂದು ಪರಮಾತ್ಮ ಕೆಲವು ಪ್ರಸಂಗಗಳಲ್ಲಿ ಮಹಾಪತ್ಕಾರಿಗಳಲ್ಲಿ ಅದನ್ನು ದಾಟಿಸಿ ಆ ಪ್ರಸಂಗದಲ್ಲಿ ಅದನ್ನು ಹೃದಯಕ್ಕೆ ತಂದು ಕೊಡ್ತಾನಲ್ಲ ಹಾಗೆ ಅರ್ಥ ಆಗುತ್ತೆ ಅವನೇ ಅತ್ಯಂತ ಪ್ರಿಯವಾದ ವಸ್ತುಶ್ರೀಹರಿ ಒಪ್ಪನೇ ಮತ್ತಿನ್ಯಾರು ಅಲ್ಲ ಅವನ ಸಂಪರ್ಕದಿಂದ ಇವರೆಲ್ಲ ಬಂದು ಬಂದು ಹೋಗೋರಷ್ಟೇ ಜೀವನ ಜೀವನಿಗೆ ಯಾರ್ಯಾರಿಗೆ ಸಂಬಂಧ ಇದೆ ಬೌದ್ಧಿಕವಾಗಿ ಅಂತೂ ವಿಚಾರ ತಿಳಿಯೋಣ ಮನಸ್ಸು ಒಮ್ಮೆನಿಗೆ ಒಪ್ಪೋಲೆ ಕೆಲವು ಆದರೆ ಬೌದ್ಧಿಕವಾಗಿ ಅಂತೂ ವಿಚಾರ ತಿಳಿದಾಗ ಅರ್ಥ ಆಗುತ್ತೆ ಅಂದಮೇಲೆ ಇದನ್ನು ನಾವು ಮನಸ್ಸಿಗೂ ಅಳವಡಿಸಿಕೊಂಡ್ರೆ ನಮ್ಗೆ ಯಾವ ಕ್ಲೇಷ ಇರುತ್ತೆ ಅದಕ್ಕಾಗಿಯೇ ವಿರಕ್ತಸ್ಸಂ ಜ್ಞಾನಮೇವ ಸಮಾಶ್ರಯೇ ಇತ್ತು ಇನ್ನೆಲ್ಲ ಕಡೆಯಲ್ಲ ಅನುರಾಗತ್ಯಾಗ ಮಾಡಬೇಕು ಇಲ್ಲ ನಾವೇ ಬಿಟ್ಟು ಹೋಗ್ತೀವಿ ಇಲ್ಲ ಅದನ್ನು ಬಿಟ್ಟು ಹೋಗುತ್ತೆ ಹಚ್ಕೊಂಡಿದ್ದನ್ನು ಅನುಭವಿಸ್ತೀವಿ ಭಾಳ ದುಃಖ ಅನಂತ ದುಃಖ ಅದಕ್ಕೆ ವಿರಕ್ತಸ್ಸ ಅದರಲ್ಲೆಲ್ಲ ನಾವೇ ಅನುರಾಗ ಕಳ್ಕೊಂಡು ಅದು ಹೇಯನೇ ಅದು ಹೇಯತಾ ಬುದ್ಧಿ ಅದರ ನಿಶ್ಚಯವನ್ನು ಪಡ್ಕೊಂಡು ಮೊದಲು ನಾವೇ ಅದನ್ನು ಯಾವುದನ್ನು ಎಷ್ಟು ಕಾಣಬೇಕು ಅಷ್ಟೇ ಬಿಡಬೇಕು ಅಂತಂದರೆ ಇವತ್ತಿನ ಊಟ ಬಿಟ್ಬಿಡ್ತೀನಿ ನಿಂತು ಬಿಡೋದಲ್ಲ ಊಟದ್ದು ಎಷ್ಟು ಕೆಲಸ ರಾತ್ರಿ ಆದರೆ ಹಳಸೋಗುತ್ತೋದು ಅಂದರೆ ಅವತ್ತು ಬೆಳಗ್ಗೆ ಮಾಡಿದಾಗ ಹರಿ ಅರ್ಪಿತವಾದದ್ದು ನೈವೇದ್ಯ ಮಾಡಿದ್ದರೆ ಕಣ್ಣು ಹೊತ್ಕೊಂಡು ತಿಂದುಬಿಡುತ್ತೆ ದೇವ್ರ್ ಕೊಟ್ಟು ಪ್ರಸಾದ ತಿಂದುಬಿಟ್ಟಿರೋ ಸಾಕು ಅದನ್ನು ಅಷ್ಟೇ ಕಾಣಬೇಕು ಅಯ್ಯೋ ಊಟ ಖರ್ಚಾಗೋಗ್ತಲ್ಲ ಇವತ್ತು ಮಾಡಿದ ಭಕ್ಷ್ಯ ಖರ್ಚಾಗೋಯ್ತಲ್ಲ ನಾಳೆ ಇಲ್ಲವಲ್ಲ ಅಂತಂದರೆ ಅದರ ಎಷ್ಟು ಅಷ್ಟೇ ಎಲ್ಲನೂ ಅಷ್ಟೇ ಎಲ್ಲ ಸಂಬಂಧಗಳನ್ನೂ ಅಷ್ಟೇ ಅದನ್ನು ಎಷ್ಟು ನೋಡಬೇಕು ಅಷ್ಟೇ ನೋಡೋದನ್ನು ಕಲಿತಿರಬೇಕು ಅದಕ್ಕೆ ದೊಡ್ಡವರ ಚರಿತ್ರೆ ಕೇಳ್ತಾ ಇರಬೇಕು ಆ ಕ್ರಮದಿಂದಾಗಿ ಅದನ್ನು ಅನುಷ್ಠಾನಕ್ಕೆ ತಂದರೆ ವಿರಕ್ತರಾಗಿ ನಾವು ಆಚಾರ್ಯರು ಕೊಟ್ಟಂತಹ ಆಕ್ರಮದಲ್ಲಿ ತತ್ವಜ್ಞಾನ ಪಡ್ಕೊಂಡ್ರೆ ಭಗವಂತ ತನ್ನ ಲೋಕ ಕೊಡ್ತಾನೆ ಎಷ್ಟು ಸುಲಭ ಹೇಳಿಬಿಟ್ರಿ ವ್ಯಾಸರಾಜು ಮಹಾನುಭಾವರು ಇದು ಇಡೀ ಜಗತ್ತಿಗೆ ತಾವು ಸುಲಭವಾಗಿ ತೋರಿಸಿಕೊಟ್ಟಂತಹ ಅದ್ಭುತವಾದ ಮಾತು ಇಡೀ ಜಗತ್ತು ಇದು ಅಲ್ಲಿ ಇಲ್ಲಿ ಅಂತಲ್ಲ ನೀನು ಮನುಷ್ಯನಾಗಿದ್ದರೆ ಸಾಕು ಪಶು ಪ್ರಾಣಿಗಳಿಗೆ ಅರ್ಥ ಆಗೋಲ್ಲ ಅಂತ ಚಂಡಾದನು ಶಪಚನೋ ಅವನ ವಿದೇಶಿಯನೋ ಯವನನು ಕಿರಾತ ಹೂಣಾಂಧ್ರ ಪುಲಿಂದ ಪುಲಕ ಸಹ ಮನುಷ್ಯನಾಗಿದ್ದರೆ ಸಾಕು ಅವನು ಯಾರೇ ಇರಲಿ ಎಲ್ಲೇ ಇರಲಿ ಅವರಿಗೂ ಉದ್ಧಾರಕ್ಕೊಂದು ದಾರಿ ಇದೆ ಯಾವುದು ತತ್ವಜ್ಞಾನ ಸಂಪಾದನೆ ಬೇರೆ ಬೇರೆ ಮಾರ್ಗ ಇದೆ ಅಷ್ಟೇ ಆದರೆ ಪ್ರತಿಯೊಬ್ಬರೂ ತತ್ವಜ್ಞಾನವನ್ನು ಪಡೀಲಿಕ್ಕೆ ಪರಮಾತ್ಮನೇ ನಮಗೆ ಸರ್ವಸ್ವಾನ್ ಅದನ್ನು ತಿಳ್ಕೊಂಡಿದ್ದ ಅಂದರೆ ಎಲ್ಲ ಬಿದ್ದನು ಅದು ಕ್ರಿಮಿಗೆ ಅಸಾಮರ್ಥ್ಯ ಇದ್ದರೆ ಕ್ರಿಮಿ ತಿಳ್ಕೊಂಡ್ರೆ ಕ್ರಿಮಿಯಿಂದ ರಾಜ್ಯ ಆಡಿಸ್ದ ಪರಮಾತ್ಮ ನಡೆಸ್ಬಿಡ್ತಾನೆ ಅಂದರೆ ನಾವು ತತ್ವಜ್ಞಾನ ಗಳಿಸೋದು ಸದಾಚಾರದಿಂದಾಗಿ ಅಂತಃಕರಣ ಶುದ್ಧಿ ಅದರಿಂದಾಗಿ ತತ್ವಜ್ಞಾನವನ್ನು ಗಳಿಸಿ ಅದು ಭಕ್ತಿಗೆ ಪರ್ಯವಸಾನ ಆಯಿತು ಅಂತಂದರೆ ಇನ್ಯಾವತ್ತೂ ಕಷ್ಟಪಡೋದು ಅಂಥವ್ರಿಗೆ ಕಷ್ಟಪಡಿಸೋ ಅಲ್ಲ ತನ್ನನ್ನು ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಕಾಣುವವರಿಗೆ ಕಷ್ಟ ಯಾಕೆ ಪರಮಾತ್ಮ ನೋಡೋರ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇರ್ತದೆ ಏಕಾದಶಿ ಮಾಡ್ತಿದ್ದೀರಿ ನೋಡೋರು ಕಷ್ಟ ಅಷ್ಟೇ ಏಕಾದಶಿ ಮಾಡ್ತೀರಾ ಇಡೀ ದಿವಸ ನೀರೇ ಕುಡಿಯೋಲ್ವಾ ಒಂದು ಹಂದಿನೂ ನೀರು ಕುಡಿಯೋಲ್ವಾ ಅಂದ್ರೆ ಕೇಳೋರು ಕಷ್ಟಪಡ್ಕೊಂಡು ಕೇಳ್ತಿರ್ತಾರಷ್ಟೇ ಆನಂದವನ್ನು ಮಾಡ್ತಾ ಇರ್ತೇವೆ ಹಾಗೋ ಹಾಗಾಗಿತ್ತು ಅಷ್ಟೇ ಹಣ್ಣು ವನವಾಸ ಹದಿಮೂರು ವರ್ಷ ಏನು ಕಟ್ಟ ಏನು ಕಟ್ಟಿಲ್ಲ ಅಕ್ಷಪಾತರ ಇತ್ತು ಆರಾಮಾಗಿತ್ತು ಅಷ್ಟ ಬಂದಂತೆ ಬರುತ್ತೆ ಆದರೆ ಅದನ್ನೆಲ್ಲ ಅರಿವಾಯುಗಳಿಗೆ ಯಾವ ರೀತಿ ಅರ್ಪಣೆ ಮಾಡಬೇಕು ಸತ್ಯಾಗ್ರಹ ಮಾಡಿ ದಾರಿದ್ರ್ಯದಲ್ಲೂ ಆನಂದ ಪಡ್ತಾಯಿದ್ರು ಮಂತ್ರಾಲಿಕ ಬೇಕಾದರೂ ವೈಭವ ಬಂತು ಎಲ್ಲ ವ್ಯಾಸರಾಜರಿಗೆ ಅವರಿಗೆ ರತ್ನ ಸಿಂಹಾಸನದಲ್ಲಿ ಅಭಿಷೇಕ ಮಾಡಬೇಕು ಅಂತ ರಾಜಾ ಮದ್ದೆಯಲ್ಲಿ ಬೇಡಿಕೊಂಡಿದ್ದ ನಮ್ಮವರು ಬರ್ತಾರೆ ರಾಜಪ್ರತಿನಿಧಿಗಳು ಬರ್ತಾರೆ ಅವರು ಬಂದು ಕರ್ಕೊಂಡು ಬರ್ತಾರೆ ತಾವು ಬರಬೇಕು ದೊಡ್ಡ ಮೆರವಣಿಗೆ ಏರ್ಪಾಟ್ ಮಾಡಿದ್ದಾರೆ ಹೆಜ್ಜೆ ಹೆಜ್ಜೆಗೆ ಅವರಿಗೆ ನಾನಾ ವೈಭವವನ್ನು ಮಾಡುತ್ತಾ ಕಲಿಸಲಿಕ್ಕೆ ಬಂದು ಕರೀತಾರೆ ಪಾಠ ಹೇಳ್ತಾ ಕೂತಿದ್ದಾರಂತೆ ಬೇಗ ಗಂಭೀರವಾಗಿರ ಆಚಾರ್ಯಶಾಸ್ತ್ರ ಪಾಠ ಹೇಳ್ತಾ ಕೂತಿದ್ದಾರೆ ಸಾವಿರಾರು ಜನ ಶಿಷ್ಯರುಗಳು ಮುಂದೆ ಅದನ್ನು ಹೇಳ್ತಾ ಕೂತಿರಬೇಕು ಕೇಳ್ತಾ ಕೂತಾಗ ರಾಜಪ್ರತಿನಿಧಿಗಳು ಬಂದು ಬಹಳ ಗೌರವದಿಂದ ರೂರು ನಿಂತುಕೊಂಡು ಅದು ಸೋಮನಾಥ ವಿಚಿತ್ರಣ ಮಾಡಿದ್ದಾರೆ ರಾಜರು ತಮ್ಮ ನಿರೀಕ್ಷೆಯಲ್ಲಿದ್ದಾರೆ ಅಭಿಷೇಕಕ್ಕೋಸ್ಕರ ಕಾಯ್ತಾ ಇದ್ದಾರೆ ಮುಹೂರ್ತಕ್ಕೆ ತಾವು ಬರಬೇಕು ಹಾಗ ಎಲ್ಲ ಸಿದ್ಧಾಗಿದೀಯಾ ಹೇಳಿದ್ರು ಕರುಣೆಯ ಉತ್ತಿತ್ತು ಇಷ್ಟ ಬಹಳ ಚೆನ್ನಾಗಿ ಮಾತಾಡಿದ್ದಾನೆ ಸೋಮನಾಥ್ ಕವಿ ಬಹಳ ಕಾರುಣ್ಯದಿಂದಾಗಿ ಎದ್ದು ನನಗೂ ಮಾಡ್ತಾ ಇದ್ದಾಗ ನಾನೇನು ನನ್ನ ನನ್ನ ಏನು ಹೀಗೆ ಹೇಳಿಲ್ಲ ಅವರು ಅಥವಾ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಆ ನಾನು ಮಾಡಬೇಕು ಅಂತೇನು ಈ ಅಧಿಷ್ಠಾನದಲ್ಲಿ ದೇವರಿಗೆ ಅರ್ಪಣೆ ಮಾಡಬೇಕು ಅಂತಿದ್ದಾನೆ ಅವೆಲ್ಲ ಮಾಡಿಸ್ಕೊಂಡು ದೇವರಿಗೆ ಉಪಸ್ಕೊಂಡು ನೋಡೋಣ ಬಂದಕ್ಕೆ ಇರುತ್ತಿ ಎಲ್ಲ ಕೃಷ್ಣ ನಿನ್ನದಯೇಯ ಪದ್ಯ ಇತ್ತು ಅವರು ಆಡಿದ ಮಾತು ಯಥಾ ವ್ಯಕ್ತಿತ್ವದ ವ್ಯಕ್ತಿ ಇವತ್ತಿನ ದಿವಸ ಬ್ರಹ್ಮಣಿ ಚರ್ಚರು ಸೂರ್ಯಾಂಶ ಸಂಭೂತರು ಅವತ್ತು ಭಾನುವಾರ ಬಂದಿತ್ತಂತೆ ಸಪ್ತಮಿ ಇತ್ತಂತೆ ಎರಡೂ ಸೂರ್ಯನ ಅತಿಥಿಗಳು ಸೂರ್ಯನೇ ಇದು ಹೀಗಾಗಿ ಸೂರ್ಯನ ಸೂರ್ಯಾಂಶ ಸಂಭೂತರ ಅನುಗ್ರಹದಿಂದ ಬಂದವರು ಅವರ ತಂದೆಯನ್ನು ಉಳಿಸಿ ಅವರ ಅನುಗ್ರಹದಿಂದಾಗಿ ಬಂದ ಮಹಾನುಭಾಬುರಿಗಳು ಅವತ್ತು ಸರಿಯಾಗ ಅತಿಥಿ ಹೊಂದಾಣಿಕೆ ಆಗಬೇಕು ಬಂಗಾರದ ಹರಿವಾಣ ಮಠದಿಂದ ಕಳಿಸಿಕೊಟ್ರೆ ಭೂಸ್ಪರ್ಶ ಇಲ್ಲದೆ ಮಗುವನ್ನು ತರಿಸಿದರು ತಾಯಿಗೆ ಇದ್ದ ಆಮೇಲೆಲ್ಲ ಮತ್ತಿನ್ನೇನಿಲ್ಲ ವ್ಯಾಸಮುಷ್ಟಿಗೆ ಆಚಾರ್ಯರೇ ಪೂಜೆ ಮಾಡಿದ್ದಂತೆ ಯದ್ಯಾಸದೇ ಅವರು ಕೊಟ್ಟರೆ ವ್ಯಾಸಮುಷ್ಟಿಗೆ ಆಚಾರ್ಯರು ತಂದು ಪೂಜೆ ಮಾಡ್ತಾ ಇದ್ದಂತಹ ಗ್ರಾಮ ರತ್ನಗರ್ಭಸಾಲಿ ಗ್ರಾಮ ಮಠದಲ್ಲಿ ಆ ರತ್ನಕ್ಕೆ ಇಡೀ ಜಗತ್ತಿನಲ್ಲಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅಮೂಲ್ಯ ರತ್ನ ಅದು ಯಾರಿಗೂ ಗೊತ್ತಾಗಿಲ್ಲ ಸುಣ್ಣದಷ್ಟೇ ಅದನ್ನು ಸರ್ಪಮಣಿ ಅದು ಇದು ಅಂತೆಲ್ಲ ಅಂದ್ರೆ ಯಾವುದೂ ಅಲ್ಲ ಅದರ ಮುಂದೆ ಹಾಲನ್ನ ಅಭಿಷೇಕ ಮಾಡಿದ್ರೆ ಗರ್ಭ ತುಂಬಾ ಪ್ರದಕ್ಷಿಣಾಕಾರ ತಿರುಗುತ್ತೆ ಮತ್ಸಾರಿಗೆ ಕಿರಾವಣ ರತ್ನಗರ್ಭ ಸಾಲಿ ಕಿರಾವಣ ಒಟ್ಟಿಗೆ ರತ್ನಗರಂಡಿಕೆಯಲ್ಲಿ ಇಟ್ಟು ಪೂಜೆ ಆಗುತ್ತೆ ಹಸರಾಗ ಮಠದ ಪರಂಪರೆ ಅದಕ್ಕೆ ಅಭಿಷೇಕ ಮಾಡಿದ್ದ ಹಾಲನ್ನು ಉಳಿಸಿ ನಮ್ಮ ಆಚಾರ ತೋರಿಸೋದು ಅಲ್ಲೊಂದು ಬಂಡೆ ಅಂತ ಬಂಡೆ ಅಂತ ಬಂಡೆ ಮೇಲೆ ಮಲಗಿಸಿ ಬಿಡಬೇಕಂತೆ ಅದ್ರ ಮೇಲೆ ಹಾಲು ಅಷ್ಟೇ ಹೀಗೆ ಅದನ್ನು ಆ ಬೆಳೆಸಿದ್ರು ಇಡೀ ಜಗತ್ತಿಗೆ ನ್ಯಾಯಾಮೃತ ಉಳಿಸಿದರು ಆ ಅಮೃತಪಾನ ಮಾಡಿ ಬೆಳೆದವರು ಕಡೆಗೆ ನ್ಯಾಯಾಮೃತವನ್ನು ಉಳಿಸಿದರು ಇಡೀ ಜಗತ್ತಿಗೆ ಇದು ಒಂದೊಂದು ದಾಖಲೆಯ ಚರಿತ್ರೆಯನ್ನ ಸಾರಿದ ಮಹಾನುಭಾವ ವ್ಯಾಸರಾಜರು ಇವತ್ತು ಶ್ರೀಯಂಗಾದಿಗಳಲ್ಲಿ ನಾವು ನೋಡ್ತೇವೆ ಇವತ್ತು ವೈಸ್ವರೆಗೆ ನಮಗೆ ಅವಕಾಶ ಇದೆ ಶೈವರ ಆಕ್ರಮಣ ಇಲ್ಲ ಅಂತಂದ್ರೆ ವ್ಯಾಸರಾಜರು ಉಸಿರು ಬಿಗಿ ಹಿಡಿದು ಓಡಾಡಿದ ಜಾಗ ಅವರಿಗೆಲ್ಲ ಎಲ್ಲೆಯನ್ನ ಆಕ್ರಮದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟರು ತಿರುಪತಿ ತಿಮ್ಮಪ್ಪನ ದರ್ಶನ ಇವತ್ತಾಗ್ತಾ ಇದೆ ಅಂತಂದ್ರೆ ಆ ರೀತಿಯಲ್ಲಿ ಪೂಜಾದಿಗಳನ್ನ ನಡೆಸಿ ಅಲ್ಲಿ ಸುವ್ಯವಸ್ಥೆಯನ್ನು ಮಾಡಿ ಹೂವು ವೈಕುಂಠ ರೂಪಾಯ್ ನಾವಾಗಿದ್ದರೆ ನಾವು ಏನು ಉದಾಸೀನ ಮಾಡ್ತಿದ್ವಿ ಏನ್ ದೇವ ಇಲ್ಲ ಯಾರು ಜೆ ಏನೇನೂ ಬಿಡುತ್ತಿದ್ವೋ ಏನಕೋ ಇಲ್ಲ ವ್ಯಾಸರಾಜರು ಕ್ರಿಯೆ ಮಾಡಿದ್ದಾರೆ ವ್ಯಾಸರಾಜರಲ್ಲಿ ನಿಂತ ಆ ವೈಭವ ತೋರಿಸಿದ್ದಾರೆ ಅವರು ಬಲದಿದ್ದಾರೆ ನಮ್ಮ ಸ್ವಾಮಿ ಇಡೀ ಆ ಪರಂಪರೆಯವರೆಗೂ ಬಂದು ಏನು ವೈಭವ ಆಮೇಲೆ ಇವತ್ತಿ ಬೇಡ ತಿಮ್ಮಪ್ಪನ ಎದುರುಗಡೆಯಲ್ಲಿ ವ್ಯಾಸರಾಜ್ ಸ್ವಾಮಿ ಆನಂದ ತೀರ್ಥವರದೇ ಅಂತ ಇಟ್ಟು ಹೋಗಿಬಿಟ್ರೆ ಆಪತ್ತುಗಳನ್ನು ಕಳೆದು ಉದ್ದಾರ ಮಾಡಿರ್ತಾರೆ ಅಂದ್ರೆ ಅಂತಹ ದೊಡ್ಡ ಕೃತ್ಯಗಳನ್ನು ಪರಮಾತ್ಮ ನಿಂತ ನಡೆಸಿಕೊಂಡ ಉಪಯೋಗ ಪರಿಹಾರ ಮಾಡಿದ್ದೆಲ್ಲ ಅತ್ಯದ್ಭುತವಾದ ದಾಖಲೆಯ ಚರಿತ್ರೆಗಳನ್ನ ಆ ಕಾಲಕ್ಕೆ ನಡೆಸಿದ್ದಾರದೇನೆ ಸಾರ್ವಕಾಲೀನವಾಗಿ ಎಲ್ಲರಿಗೂ ಕೂಡ ಅದ್ಭುತವಾದ ಸಾಮಗಾನ ನೋಲ ಪರಮಾತ್ಮ ಸುಶ್ರಾವಿವಾದ ಕ್ರಮದಿಂದಾಗಿ ಭಾವಕ್ಕೆ ತಕ್ಕಂತೆ ರಾಗ ಯೋಜನೆ ಮಾಡಿ ಉಚ್ಚ ಸ್ವರದಲ್ಲಿ ಮೈಮರ್ತುಗಾನ ಮಾಡಿದರೆ ಭಗವಂತನ ಗುಣಗಳನ್ನ ಮೈಮರ್ತು ಬಂದು ಕುಡಿದು ಬಿಡ್ತಾನೆ ಪರಮಾತ್ಮ ದೇವರು ಹುಚ್ಚರ ದೊರೆ ಅಂತಂದಿದ್ದಾರೆ ಆಮೇಲೆ ಹುಚ್ಚಿರ ಅದರ ಹುಟ್ಟಿರದವರೆ ಇಲ್ಲ ನಾ ಮಾತ್ರ ಆಡ್ತಾರಂತೆ ಕುಣಿದ್ರು ಕುಣಿತಾರಂತೆ ನಕರ ನಾಗುತ್ತಾರಂತೆ ಯಾರಿದ್ದಾರೆ ಅಂತ ಕರ್ನಾಳು ಎಳ ನೋಡಿಯ ಅಂತಹ ಸ್ವಾಮಿ ಮದ್ಭಕ್ತ ಕೂಡ ನಾರದರು ಉನ್ನತ ಶಿಷ್ಯರ ಕೈಯಲ್ಲಿ ಅದನ್ನೆಲ್ಲ ಆ ವ್ಯಾಪಾರವನ್ನು ನಡೆಸಿದ ಮಹಾನುಭಾವರು ವ್ಯಾಸರಾಜರು ಒಂದ ಇದರ ಮೇಲೆ ದುರ್ವಾದಿಗಳು ದುರ್ವಾದಗಳು ಎಲ್ಲ ಕಾಲಕ್ಕೂ ಇರ್ತಾರೆ ಎಲ್ಲ ದುರ್ವಾದಿಗಳಿಗೂ ಕೂಡ ಒಂದು ಕಡೆಯಲ್ಲಿ ಅದು ಎಂಥ ದುರ್ವಾದನಾರ ಇರಲಿ ಅದನ್ನು ಹ್ಯಾಕ್ ವಿಶ್ಲೇಷಣೆ ಮಾಡಬೇಕು ಅದಕ್ಕೆ ಉತ್ತರ ಪಡಿಬೇಕು ಯಾವುದು ಸರಿ ಯಾವುದು ತಪ್ಪು ಶ್ರೀಮದಾಚಾರ್ಯರ ವಾದಸರಣಿ ಯಾಕೆ ಸರಿ ನಾವು ಆ ಮತದಲ್ಲಿ ಬಂದಿದ್ದೇವೆ ಅಂತಲ್ಲ ಅಭಿಮಾನಿಕವಾಗಿ ಹೊಳದಲ್ಲ ಬೌದ್ಧಿಕವಾಗಿ ಒಬ್ಬ ದುರಾಗ್ರಹ ಇದ್ದಂತಹ ದುರಾಗ್ರಹ ಇಲ್ಲದೇ ಇರುವಂತಹ ಒಬ್ಬ ಬೇರೆವಾದಿ ಪ್ರತಿವಾದಿ ಅದನ್ನು ನೋಡಿದರೂ ಹೌದಲ್ಲ ಇದು ಯಾಕೆ ತಪ್ಪು ಅಂತ ವಿಚಾರ ಮಾಡಬೇಕನ್ನು ಆ ಕ್ರಮದಲ್ಲಿ ತಾವೇನು ಅತ್ಯುನ್ನತವಾದ ಮಾರ್ಗಗಳನ್ನು ತೋರಿಸಿಕೊಟ್ಟರು ಭೇದೋಜ್ಜೀವನ ಮಂದಾರ ಮುಂದಿಗಳು ಅದರ ಮೇಲೆ ವ್ಯಾಸತ್ರಯ ಮಹಾನುಭಾವರು ಎಷ್ಟು ದೊಡ್ಡ ಲೋಕೋಪಕಾರ ಮಾಡಿದರು ಅವರ ಜಯಂತಿ ಆಚರಣೆ ಮಾಡಿದರೆ ಇಂಥವರ ಜಯಂತಿ ಆಚರಣೆ ಮಾಡಬೇಕು ನಮಗೆ ಯಾರ್ಯಾರೋ ಜಯಂತಿ ಆಚರಣೆ ಮಾಡಿದ್ದಾರೆ ಇವತ್ತು ನಮಗೆಲ್ಲದೌರ್ಭಾಗ್ಯ ಅದು ಇದು ನಿಜವಾದ ಜಯಂತಿ ಅಂತಂದ್ರೆ ಗಂಗೋತ್ಪತ್ತಿ ದಿನ ಇವತ್ತು ಈ ವಾಗಂಗಿಯನ್ನು ಕೊಡ್ಲಿಕ್ಕೆ ಬಂದಂತಹ ವ್ಯಾಸರಾಜರು ಕೂಡ ಪ್ರಾಪ್ತರಾಗ ಅವರು ಆ ವ್ಯವಸ್ಥೆ ಮಾಡಿಕೊಟ್ಟಿದ್ರಿಂದ ಆಯ್ತು ಅಷ್ಟೇನೆ ಇಲ್ಲದ್ರೆಲ್ಲ ಆಗ್ತಿತ್ತು ಅದರಿಂದಾಗಿ ಆಚಾರ್ಯರ ಸಿದ್ಧಾಂತವನ್ನು ಈ ಕ್ರಮದಲ್ಲಿ ಕಾಣಬೇಕು ದೊಡ್ಡ ದೊಡ್ಡ ದೇವಾನ ದೇವತೆಗಳು ಬಂದ್ರು ಈ ಕ್ರಮದಿಂದಾಗಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ರು ನಾವೆಷ್ಟು ಅರ್ಥ ಮಾಡಿಕೊಳ್ತೇವೆ ಬಿಡ್ತೇವೆ ಈ ವಿಚಾರ ಆಚಾರ್ಯ ತಿಳಿಸಿಕೊಡ್ಲಿಲ್ಲ ಅಂತಾಗಿದ್ದರೆ ಗತಿ ಏನಾಗಿರೋದು ಎಷ್ಟು ತಿಳಿಸಿಕೊಟ್ಟರು ನಾವು ಎಷ್ಟು ಮಟ್ಟಿಗೆ ತಿಳಿತೇವೆ ಎಷ್ಟು ಅಳವಡಿಸ್ಕೊಳ್ತೇವೆ ಅದನ್ನು ಅರ್ಥ ಮಾಡಿಕೊಂಡ್ರು ಸಾಧನೆ ಮಾಡಿಕೊಂಡ್ರು ಹೆಸರಾದ ಮಂತ್ರಗಳಂತಹ ದೊಡ್ಡ ಂತಹ ನಿರ್ಣಯವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಆ ಕಾಲದಲ್ಲಿ ಭೂದೇ ಯಜ್ಞವನ್ನ ಆಚರಣೆ ಮಾಡುತ್ತಾ ಸೀತಾದೇವಿಯರನ್ನ ಕರೆಸಿದ್ದು ಸೀತಾದೇವಿಯರು ಅದೃಶ್ಯರಾಗಿ ಬಂದಲ್ಲಿ ಯಜ್ಞದಲ್ಲಿ ಪಾಲ್ಗೊಂಡಿದ್ದು ಮಾಡಿದ್ದು ತೋರಿಸ್ತಾ ಆಯ್ತಲ್ಲ ನೀನ್ ಅದೃಶ್ಯ ನಾನು ಅದರ್ಶನ ಆಗ್ತೇನೆ ಲಕ್ಷ್ಮಣನಿಗೂ ಕೂಡ ಒಂದು ರೀತಿಯಲ್ಲಿ ಆದರ್ಶನಾಗಿದ್ದು ಇವೆಲ್ಲ ಒಂದೊಂದು ಅದ್ಭುತ ಕ್ರಮ ಇದ್ದಾಗ ಇದು ಹಿನ್ನೆಲೆ ಗೊತ್ತಾಗದಿದ್ದಾಗ ಏನಾಗ್ಬಿಡುತ್ತೆ ಏನ್ರಿ ಇಷ್ಟೆಲ್ಲ ಕಾಡೋಸ್ಕರ ಅಂತ ತನಗೋಸ್ಕರ ಅಂತ ಹಿಂದೆ ಬಂದ ಹೆಂಡತಿಯನ್ನ ದೂರ ಮಾಡಿಬಿಟ್ಟ ಆ ಹೆಂಡತಿಯಲ್ಲಿ ಬಂದು ಮಕ್ಕಳಿಗೆ ಮಾತ್ರ ರಾಜ್ಯ ಕೊಡ್ತಾರೆ ಹೆಂಡತಿಯಲ್ಲಿ ದೂರ ಇಟ್ಟಿದ್ದ ಏ ಹೇಗೆ ಇದು ತನಗ ಅತ್ಯಂತ ಪ್ರಿಯ ನನಗೆ ತನಗೇನು ಇರಲಿಲ್ಲ ಲಕ್ಷ್ಮಣ ಅಂತಹದ್ದು ಅಣ್ಣ ಅಣ್ಣ ಅಣ್ಣ ಅಂತ ಕಾಡುಗೆ ಬಂದು ವಿಕಾಟ ಸೇವೆ ಮಾಡಿದಲ್ಲಾ ಅವನಿಗೆ ಮಾಡಿದ್ದೇನು ಕಡೆ ಹೊತ್ತಿಗೆ ಆಟಬಿಟ್ಟೆ ನಾನೇನೋ ಏಕಾಂತದಲ್ಲಿ ಮಾತಾಡ್ತಾ ಇದ್ದೆ ತಲೆ ಕಟ್ಟೇನೆ ನೀನು ಪ್ರಾಣತ್ಯಾಗ ಮಾಡಿಬಿಟ್ಟ ರಾಮದೇವ್ರನ್ನ ಹಿಡಿದ್ರೆ ಹಿಂಗೆಲ್ಲ ಮಾಡ್ತಾನೆ ಹಿಂಗ ಯಾರನ್ನ ತಪ್ಪು ತಿಳ್ಕೊಂಡ್ಬಿಡೋಣ ಮರ್ಮವೇ ಬೇರೆ ಇದೆ ಅಂತ ನಿರ್ಣಯ ಕೊಡ್ಲಿಕ್ಕೆ ಮುಂದಿನ ಪ್ರಕರಣ ಹೇಗಾಯಿತು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ ಮುಂದಿನ ಪ್ರಕರಣವನ್ನು ಹೇಳ್ತಾರೆ ಮತ್ತು ನಾಳೆ ನೋಡೋಣ ಮತ್ತೆ ಕಾಲಮಾನಕ್ಕೆ ತಕ್ಕಂತೆ ಶ್ರೀನಿವಾಸ ಕಲ್ಯಾಣ ಕಲ್ಯಾಣಾತ್ಮತ ಗಾತ್ರಾಯ ಕಾವಿತಾರ್ಥಾಯಿ ಶ್ರೀಮದ್ದೇಂಕಟನಾಥಾಯ ಶ್ರೀನಿವಾಸಾಯ ತೆ ನಮಃ ಪರಮಾತ್ಮನ ದಿವ್ಯನಿಲ್ಲೆ ಎಲ್ಲೋದರೂ ಅಲ್ಲಿಗೆ ಪರ್ಯವಸಾನ ಅವನ ಸರ್ವೋತ್ಕೃಷ್ಟತ್ವಕ್ಕೆ ಪರ್ಯವಸಾನ ಅದನ್ನೇ ತೋರಿಸಿಕೊಟ್ಟಿದ್ದೆ ಅಲ್ಲಿ ರಿಷಭಾಚಿ ಲೋಪಾಖ್ಯಾನದಲ್ಲಾದರೆ ಅದಿನಾಚ ಲೋಪಾಖ್ಯಾನ ಚರಿತ್ರ ಎಲ್ಲರಿಗೂ ಗೊತ್ತಿದೆ ನಿಜ ಪೋಷಣೆ ವಿಭೂಷಣ ತನ್ನವರಿಗೆ ಪೋಷಣೆ ಕೊಟ್ಟ ಅಲ್ಲಿ ತುಂಬಾ ದೊಡ್ಡ ಮರ್ಮ ಇದೆ ಮೇಲ್ನೋಟಕ್ಕೆ ಚರಿತ್ರೆ ಅಂಜನಾದೇವಿ ಕೇಸರಿ ಬಹಳ ದೊಡ್ಡ ಪುಣ್ಯವನ್ನು ಸಂಪಾದನೆ ಮಾಡಿದ್ದ ಮತಂಗ ಆಶ್ರಮದಲ್ಲಿ ಗಜಾಸುರ ಹೋಗಿದ್ದಾಗ ಅವನನ್ನು ಬಡದು ಬಹಳ ಅವ ಪೂಜಾ ಎಕ್ಕಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಾಗ ಅವನ ಸಂಘಾಧಿ ಋಷಿಗಳನ್ನು ಏನ್ ಬೇಕು ನಿನಗೆ ಜೀವೋತ್ತಮ ಪುತ್ರನಾಗಿ ಬರಬೇಕು ನೀನು ಮಾಡಿದಪ್ಪ ನಿನ್ನ ಪುಣ್ಯ ಇದೆ ಅದಕ್ಕೆ ನಿನ್ನ ಹೆಂಡತಿ ಪುಣ್ಯನೂ ಸೇರಬೇಕು ಅಂಜನಾ ಕಂಜಲೋಚನ ಅವಳು ಅಪ್ಸರಾಸ್ತ್ರಿ ಅವಳು ಕೋತಿ ಕೂತಿ ಎಲ್ಲ ಕ್ಯಾಲೆಂಡರ್ ಆರ್ಟ್ ಮಾಡಿಬಿಡ್ತಾನೆ ಅವಳಾಗಿದ್ದವಳೆಲ್ಲ ಅಂಜನಾದೇವಿ ಅತ್ಯಂತ ಸುರೂಪವತಿ ಅವಳ ಅಪ್ಸರಾಸ್ತ್ರಿ ಇವರ ಬಲ ಸೌಂದರ್ಯ ಜ್ಞಾನಕ್ಕೋಸ್ಕರವಾಗಿ ಅವನ ಸಂಘ ಮಾಡಲಿಕ್ಕೆ ಬಂದಿದ್ದಂತಹ ಮಹಾನುಭಾವ ಸ್ತ್ರೀ ಯಾರಿಗೂ ಅಂಜನಾದೇವಿ ಹೀಗಾಗಿ ಅವ್ರಿಗೂ ಒಂದು ಪುಣ್ಯ ಬೇಕು ಮುಖ್ಯ ಪ್ರಾಣದೇವರನ್ನ ಪಡಿಬೇಕಾಗಿದ್ದರೆ ಅದಕ್ಕೆ ವ್ರತ ಮಾಡಲಿ ಅಂತ ವ್ರತವನ್ನು ಆದೇಶಪಡ್ತಾರೆ ತಿರುಪತಿಗೆ ಹೋಗಲಿ ದ್ವಾದಶಾಬ್ಧ ವ್ರತವನ್ನು ಮಾಡಲಿ ದ್ವಾದಶಾಬ್ಧ ವ್ರತ ಅಂತಂದರೆ ಅಬ್ದಾಗರ್ ಮೇಲ್ನೋಟಕ್ಕೆ ವರ್ಷ ಅರ್ಥ ಬಂದುಬಿಡುತ್ತೆ ಒಂದು ವರ್ಷಗಟ್ಟಲೆ ಸೇವೆ ಮಾಡಿದ್ದ ಅಲ್ಲೇ ತಿಂಗಳು ಸೇವೆ ಮಾಡಿದ್ದ ಅದೇ ಹಾಗೆ ಸ್ವಾಮಿ ತೀರ್ಥ ಸರಸ್ಥಾನಂ ಅಶ್ವತ್ಥಸ ಪ್ರದಕ್ಷಿಣಂ ವರಾಹೇವನಮನ ತತ್ತೀರ್ಥ ಪ್ರಾಶನಂ ತಥಾ ಸ್ವಾಮಿ ಸರೋವರದಲ್ಲಿ ಸ್ನಾನ ಮಾಡಬೇಕು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಬೇಕು ವರಾಹದೇವರಿಗೆ ಆಗಿದ್ದ ಅದೇ ದೇವಸ್ಥಾನ ಅದು ಅತ್ಯಂತ ಪ್ರಾಚೀನ ದೇವಾಲಯ ಆ ಕ್ಷೇತ್ರದ ಅಧಿದೈವ ವರಾಹದೇವರು ನಮಸ್ಕಾರ ಹಾಕಬೇಕು ಆಮೇಲೆ ಅತೀರ್ಥ ಪ್ರಾಶನ ಮಾಡಿಬಿಡಬೇಕು ಇನ್ನು ಮೂರು ಹೊತ್ತು ಈಗ ಮಾಡಬಹುದು ಯಾರಾದರೂ ಮಾಡಿದರೆ ಇದು ಬಹಳ ಯೋಗ್ಯವಾದಂತಹ ವರ್ತವಿಶೇಷ ಮೂರು ಹೊತ್ತು ಮಾಡಬೇಕು ಇನ್ನು ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಸಾಯಂಕಾಲದಲ್ಲಿ ಆ ಮೂರು ಹೊತ್ತಿಗೆ ಸಂಧ್ಯಾ ವಂದನೆ ಮಾಡಿದಾಗ ಆ ಹೊತ್ತಿಗೆ ಸರಿಯಾಗಿ ಅದನ್ನು ಆಚರಣೆ ಮಾಡಿ ವರಾಹದೇವರಿಗೆ ಅರ್ಪಣೆ ಮಾಡುವುದನ್ನು ಇಷ್ಟು ದಿವಸ ಮಾಡುತ್ತೇವೆ ಈ ಒಂದು ಮೂರು ದಿವಸ ಮಾಡಿದ್ದೇವೆ ಅಂತ ಮಾಡಿದ್ದು ಕೂತಿರ್ತರಕ್ಕೆ ಗುಡಿಯಲ್ಲಿ ಹಣ್ಣು ಬೆಳಿತಿತ್ತಂತೆ ಕೇಳಿಕೊಂಡು ಹಣ್ಣು ಸ್ವೀಕಾರ ಮಾಡುತ್ತಾಳೆ ನೀರಿಯ ಪ್ರಪೂರಿತವಾದ ಫಲವನ್ನ ಸ್ವೀಕಾರ ಮಾಡಿದ್ರು ಗರ್ಭಶುದ್ಧಿ ಆಯಿತು ಮೊದಲು ಅದರಿಂದಾಗಿ ಮುಖ್ಯಪ್ರಾಣಿ ದೇವರು ಗರ್ಭ ಪ್ರವೇಶ ಮಾಡಿದ್ರು ಅವನ್ನ ಇಲ್ಲಿ ಹಂಪೇರ್ ಬಂದ ಹಾಕುತ್ತಾಳೆ ಅದನ್ನ ಹೆಸರಿಟ್ಟಿದ್ದೇನು ಅಂಜನಾಚಲ ಅಂತ ಹೆಸರಿಟ್ಟು ಏನ್ ಸಂಬಂಧ ಸೇವೆ ಮಾಡುದರಿಡಬೇಕಾ ಸಂದೇಹ ಬರುತ್ತೆ ಮೂಲಭೂತವಾಗಿ ತಿಳಿಸಿಕೊಟ್ಟಿತ್ತು ಸ್ತ್ರೀಯರಿಗೂ ಕೂಡ ಅವರ ಮಧ್ಯೆ ಆದ ಸಾಧನೆ ಇದೆ ಬರಿ ಪುರುಷರಷ್ಟೇ ಅಲ್ಲ ನಮ್ಮ ನಮ್ಮ ಯಜಮಾನರೆಲ್ಲ ಮಾಡ್ತಾರೆ ನಾವೇನು ಮಾಡಲ್ಲ ಅನ್ನುವ ಹಾಗಿಲ್ಲ ಸ್ತ್ರೀಯರಿಗೂ ಅವರಿಗೊಂದು ವಿಹಿತ ಕರ್ಮ ಇದೆ ನಾವು ಪುಸ್ತಕ ತೆಗೊಂಡು ಹಾಗಾದ್ರೆ ವಿಷ್ಣುಸಾಹಸ ಭಗವದ್ಗೀತೆ ಉಪನಿಷತ್ ಪಾರಾಯಣ ಮಾಡ್ತೇನೆ ಏನು ಪ್ರಯೋಜನ ಇಲ್ಲ ಪಾರಾಯಣ ಮಾಡ್ತೇನೆ ಅವರಿ ಮಾಡ್ತಾನೆ ಅಂತ ನಾವು ಮಾಡುತ್ತೇವೆ ಅಂತ ಹೋಗಿ ಕುತ್ಕೊಂಡು ಏನು ಗುಂಪು ಗುಂಪು ಕಟ್ಟಿಕೊಂಡಿರುತ್ತೆ ನಾಮ ಲಾಚನಾಮ ಏನ್ ಪಾರಾಯಣ ಮಾಡಿದ್ರು ಏನ್ ಪ್ರಯೋಗಿ ನಿಮ್ಗಿಂತ ಚೆನ್ನಾಗಿ ಪಾರಾಯಣ ಮಾಡುತ್ತೆ ಮೊಬೈಲ್ ಹಾಕಿಬಿಟ್ಟು ಬಿಟ್ರೆ ಅದು ಅದರಲ್ಲಿ ಏನು ರಿಪೀಟ್ ಹಾಕಿಬಿಟ್ಟು ಬಿಟ್ರೆ ಬ್ಯಾಟ್ರಿ ಆಫ್ ಆಗೋ ತರ ಕೊಡ್ಕೊತಂಗೆ ಪುಣ್ಯ ಬರುತ್ತೆ ನಮ್ಗೆ ಬರೀ ಪಾರಾಯಣ ಮಾಡೋದು ಅಲ್ಲ ಭಗವಂತ ಪ್ರೀತನ ಆಗಲಿಂತ ನಾಮೋಚ್ಚಾರಣೆ ಇದು ಅಂತ ತಿಳಿದು ಮಾಡಬೇಕು ಅದು ಭಕ್ತಿಗೆ ಪ್ರಯೋಗ ಆಗ್ಬೇಕು ಅರ್ಥ ತಿಳಿಯುವ ಪ್ರಯತ್ನ ಇರಬೇಕು ಇವೆಲ್ಲ ಇರಬೇಕು ನಮಗ್ ಅಧಿಕಾರಿ ಯಾರು ಮಾಡಲಿಲ್ಲ ಇವತ್ತು ನಾವು ಮಾಡುತ್ತೇವೆ ಅಂತಂದರೆ ಮಾಡಲಿಕ್ಕೆ ಅಂತ ಇರೋದನ್ನ ಮಾಡಬೇಕೆ ಹೊರತು ಬೇರೆ ಬೇರೆ ಮಾಡಬಾರ್ದು ನಮ್ಗೆ ಉದ್ದೇಶ ಏನು ಮಾಡೋದು ನಿಂತು ಒಂದು ಸರ್ಟಿಫಿಕೇಟ್ ತಗೊಳಿಕ್ಕಲ್ಲ ಭಗವಂತನ ಪ್ರೀತಿಯಾಗಿ ನಿಂತು ಮಾಡೋದು ಆಮೇಲೆ ಅದಕ್ಕೆ ವಿಹಿತ ಕರ್ಮ ಯಾವುದಿದೆ ಅದನ್ನು ನೋಡಿ ದೊಡ್ಡವರು ಉಪದೇಶ ಮಾಡಿದಾಗ ಅದನ್ನು ಮಾಡಬೇಕು ಪತಂಗ ವಿಷಯಗಳಿಂದ ಉಪದೇಶ ಪಡೆದು ಮಾಡಬೇಕು ಮೊದಲು ಅಂಜನಾದೇವಿ ಅದನ್ನು ಮೊದಲು ತೋರಿಸ್ಬೋಟು ಇದರ ಮೇಲೆ ಆ ವ್ರತವನ್ನು ನಿಷ್ಠೆಯಿಂದ ಮಾಡಿದ್ದರಿಂದಾಗಿ ಸತ್ಕರ್ಮಾನುಷ್ಠಾನದಿಂದಾಗಿ ಗರ್ಭವತಿಯಾಗಿ ಅಡಿತಾಳೆ ಯಾರನ್ನ ಪಡೆಯು ಜೀವೋತ್ತಮ ಮುಖ್ಯ ಪ್ರಾಣದೇವರನ್ನ ಪಡೆಯಬೇಕು ಅಂತ ಗಂಡ ಹೆಂಡಿರ ಆಸೆ ಸೇವೆ ಮಾಡಿದ್ದು ಮುಖ್ಯ ಪ್ರಾಣದೇ ಬರುತ್ತಲ್ಲ ಸೇವೆ ಮಾಡಿದ್ದು ಬರುತ್ತೆ ಅದಕ್ಕೆ ಯಾರು ಏನು ಬೇಡ ಮನುಷ್ಯ ನಮ್ಗೆ ಏನೋ ಬೇಕು ಅಂತ ಧಾನ್ಯ ಬೇಕು ಅಂತಂದ್ರೆ ಧಾನ್ಯದ ಅಂಗಡಿಗೆ ಹೋಗ್ತೇವೆ ನಮ್ಗೆ ಔಷಧಿ ಬೇಕು ಅಂತ ಔಷಧಾಲಯಕ್ಕೆ ಹೋಗ್ತೇವೆ ಲೋಕದ ವ್ಯವಸ್ಥೆ ಹೀಗಿದೆ ನಲ್ಲಿ ಇದ್ದಂಥ ವ್ಯವಸ್ಥೆ ಅಲ್ಲ ನಮಗೆ ಯಾರು ಏನು ಬೇಕಾದ್ರೂ ಭಗವಂತರ ಬಳಿಗೆ ಹೋದ್ರೆ ನಾವು ಎಲ್ಲ ಕೊಡೋಣ ಅಲ್ಲಲ್ಲಿ ಹೋದ್ರೆ ಅಷ್ಟಷ್ಟೇ ಸಿಗತ್ತೆ ಚಲೋ ತೊಯ್ಲು ಹೇಳಿಕ್ಕೊಬ್ಬರಲ್ಲ ಅದೇ ಸರ್ವಸ್ವ ಕಾರಣದಿಂದ ಕೊಡಬಹುದು ಅಂದ್ರೆ ಭಗವಂತ ಒಬ್ಬನೇ ಇದರಿಂದ ನಾವು ಕಣ್ಣು ಕಳ್ಕೊಂಡಿದ್ದೇವೆ ಅಂತಂದ್ರೆ ವಿಧಿತ ಕರ್ಮಾನುಷ್ಠಾನ ಮಾಡು ಪ್ರಜ್ಞಾ ಚಕ್ಷ ವಿದ್ಯತೆ ಯಾಕೋ ಆತಂಕಗಳಲ್ಲಿ ನನ್ನ ಕಣ್ಣು ಹೋಗಿದೆ ನಮ್ಮ ಪ್ರತಿನಿತ್ಯದ ನೋವುಗಳು ಹಾಗಾದ್ರೆ ಹೀಗಾದ್ರೆ ಇಂತೇನೇನೋ ಆತಂಕಗಳಿದೆ ಆತಂಕಕ್ಕೆ ಒಳಗಾಗ್ತೇವೆ ಒಳಗಾಗ್ತಕ್ಕಣನೆ ಒಳಗಿರ ಕಂಡ ಕೆಲಸ ನಿಲ್ಸ ಏನು ಗೊತ್ತಾಗ್ತಾ ಇಲ್ಲ ಪಾಯ್ಬೇಕಾದ್ರೆ ಮಾಡಿ ಶರಣಾಜನಕ ಪರಿಸ್ಥಿತಿಗೆ ಮುಟ್ಟು ಬಿಡ್ತೇವೆ ಇದೆಲ್ಲ ಆಗಬಾರದು ಅಂತಿದ್ರೆ ನಮ್ಮ ನಮ್ಮ ವಿಹಿತ ಕರ್ಮಾನುಷ್ಠಾನ ಜೋಲು ಮಾಡಬೇಕು ಭಗವಂತ ರಕ್ಷಕಿದ್ದಾನೆ ಅಂತ ತಿಳಿಯಬೇಕು ಧರ್ಮಾನುಷ್ಠಾನವನ್ನು ಎಂದಿದ್ರು ಎತ್ತಿ ಹಿಡಿತಾನೆ ಆ ಕೂಡ ಬಡಿತಾನೆ ಅಂದರೆ ಧರ್ಮಾನುಷ್ಠಾನ ಮಾಡಿತಿರಬೇಕು ಸತ್ಕರ್ಮಾನುಷ್ಠಾನ ಮಾಡಿ ಒಳ್ಳೆ ತತ್ವಜ್ಞಾನಕ್ಕೋಸ್ಕರ ಅದು ವಿಹಿತ ಕರ್ಮಾನುಷ್ಠಾನವನ್ನು ಹೆಚ್ಚೆಚ್ಚು ಮಾಡಿದಷ್ಟು ಪಾಪಗಳಿ ಎತ್ತೆ ಒಳಗಡೆಯಲ್ಲಿ ಯಾವ್ದು ಸರಿ ಯಾವ ತಪ್ಪು ಅನ್ನು ವಿವೇಕ ಕೊಡ್ತಾನೆ ಪರಮಾತ್ಮ ತನ್ನ ಪ್ರೀತಿಯಿಂದ ಒಂದೇ ಇದಕ್ಕೆ ದಾರಿ ಸತ್ಕರ್ಮ ಅನುಷ್ಠಾನದಿಂದಲೇ ತಮಗೆ ನೀವು ಎಷ್ಟು ಸತ್ಕರ್ಮ ಅನುಷ್ಠಾನ ನಿಮ್ಗೆ ಒಬ್ಬ ಹೆಣ್ಣು ಒಂದು ಮಹಿತ ಕರ್ಮ ಇದೆ ಅಂತಂದ ಮೇಲೆ ಹಾಗಾಗಿ ಅಂತಾಯ್ತೀನಿ ಇದರಿಂದಾಗಿ ಎಲ್ಲರಿಗೂ ಇದೆ ನಮಗೆ ಬುದ್ಧಿಜೀವಿಗಳಿಗೆ ನಮಗೂ ಹಿತ ಕರ್ಮ ಅನುಷ್ಠಾನ ನಾವು ಹೆಚ್ಚು ಮಾಡಿದಂತೆ ಪರಮಾತ್ಮ ನಮಗೆ ಒಳಗಡೆ ತತ್ವಜ್ಞಾನ ಶುದ್ಧಿ ಕೊಡ್ತಾನೆ ವಿವೇಕ ಕೊಡ್ತಾನೆ ವಿವೇಕ ಕಳ್ಕೊಳ್ಳೋಲ್ಲ ಯಾವಾಗ ಏನ್ ಮಾಡಬೇಕು ಏನ್ ಬಿಡಬೇಕು ನಂಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಅಳತಾಟ ಪ್ರಸಂಗ ಹೋಗ್ಬೇಕಾದ್ರೆ ನಮ್ ನಮಗೆ ಹಿತ ಕರ್ಮ ಅನುಷ್ಠಾನ ಜಾಸ್ತಿ ಮಾಡಬೇಕು ಇಂಥವ್ರು ಸೇವಾ ಮಾಡ್ತಿರಬೇಕು ಜಗತಪನ ಏನಾಗುತ್ತೆ ಹೋಗುವ ಮಂತ್ರಾಲಯಗಳು ವಿಷಾದ ಅಂತಂದ್ರೆ ಎಲ್ಲಾ ಕಾರ್ಯ ಪ್ರತಿಬಂಧಕ ಹೋರಾಟ ನಡೆಸಬೇಕು ಅದನ್ನ ಎರಡನೇ ತರದಲ್ಲಿ ಎರಡನೇ ಉತ್ತರ ನಮ್ಮೆಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಇದು ನಿಜ ಪೋಷಣೆ ಪೋಷಿಸ್ತಾನೆ ನಾವು ಅವರ ಕಡೆಯವರು ಅಂತ ಆಗ್ಬೇಕು ಅದು ಯಾವಾಗ ಪ್ರೂವ್ ಆಗುತ್ತೆ ಅವನ ದೀಕ್ಷಾ ಅವನು ಭಗವಂತನಿಗೆ ಪ್ರಿಯವಾದ ಕೆಲಸಗಳನ್ನು ಮಾಡಿದ್ರೆ ಅವನ ಕಡೆಯವರ ಅವನ ಕಡೆಯಲ್ಲ ಪೋಷಣೆ ಮಾಡ್ತಾನೆ ನಮ್ಮ ಪೋಷಣೆಗೆ ಹೆದರಬೇಕಾಗಿಲ್ಲ ದಾನವಂತ ಶಂಕ ಚಕ್ರ ವಿಭೂಷಣಂ ನಿಜ ಪೋಷಣೆ ಎಷ್ಟೋ ಮರ್ಮ ಇದೆ ವಿಶೇಷಗಳಲ್ಲಿ ಇನ್ನು ಮುಂದಿನ ಚರಿತ್ರೆಗಳನ್ನು ಎರಡು ಚರಿತ್ರೆ ಶೇಷಾಚಲ ಉಪಾಖ್ಯಾನ ಮತ್ತು ವೆಂಕಟಾಚಲ ಅತ್ಯಂತ ದೊಡ್ಡ ಮಾನ್ಮಿಕವಾದ ಚರಿತ್ರೆ ರಕ್ತದಂಡವನ್ನು ಕೊಟ್ಟು ನಾವು ಏಕಾಂತ ಮಾತಾಡಬೇಕು ಎಂದು ಹೊರ ಸರಿಯಾಗಿ ಮುಖ್ಯಪ್ರಾಣಿ ದೇವರು ಬರೋಣ ಏ ಹೋಗಬೇಡಿ ತಡೀತೇನೆ ಶೇಷದೇವರು ತಮ್ಮ ಗುರುಗಳನ್ನೇ ತಡದಿ ಕೊಲ್ಲಿದ್ದು ನಾನು ತುಂಬ ಹತ್ತಿರದಲ್ಲಿದ್ದೇನೆ ದೇವ್ರಿಗೆ ಅದಕ್ಕಿಂತ ಹೆಚ್ಚಾಗಿಬಿಟ್ಟೆ ಅಂತ ಸ್ವಲ್ಪ ಅಜ್ಞಾನಾದಿಗಳನ್ನು ಅವರು ತೋರಿಸ್ತಾರೆ ದೇವರ ಹತ್ತಿರದಲ್ಲಿದ್ದವರಿಗೆ ಬಿಡಲಿಲ್ಲ ಅಂತಹ ಸಾಧಕರಿಗೆ ಬಿಡಲಿಲ್ಲ ಅಂತಂದರೆ ಏ ನಾವು ಅದೇ ನಾವೆಲ್ಲ ಏನು ಎಷ್ಟು ಓದ್ಬಿಟ್ಟಿದ್ದೀವಿ ಎಷ್ಟು ಬರೆದಿರು ಏ ನಿಮ್ಮ ಪೂಜೆ ಮಾಡ್ತೀವಿ ಗೊತ್ತಾ ನಾವು ದೇವ್ರಿಗೆ ಭಾಳ ಪೂಜೆ ಮಾಡ್ತಾ ಇಲ್ಲ ಕಲ್ಲಿಗೆ ಪೂಜೆ ಮಾಡ್ತಾ ಇದ್ದೀವಿ ದೇವ್ರ ಪೂಜೆ ಹೇಗೆ ಮಾಡೋದು ಅಂತೂ ಗೊತ್ತಾಗಿಲ್ಲ ನಮಗೆ ಏನು ಕಲ್ಲಿಗೆ ಪೂಜೆ ಮಾಡೋದು ಹೇಗೆ ಟ್ರೈನಿಂಗ್ ತೊಗೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಅಷ್ಟೇ ನಾನು ನಿಜವಾಗ್ಲೂ ದೇವ್ರ ಪೂಜೆ ಮಾಡ್ತಾ ಇದ್ದೇವ ನಮ್ಮ ಲಕ್ಷವೇ ಇರೋಲ್ಲ ಅಲ್ಲಿ ಭಗವಂತ ಇದ್ದಾನೆ ಅಂತ ನಿಜವಾಗಿಯೂ ಭಗವಂತನ ಆರಾಧನೆ ಮಾಡ್ತಾ ಇಲ್ಲ ಅವನ ಪ್ರೀತಿಗೊಳಿಸ್ತಾ ಇಲ್ಲ ನಾವು ಅದರ ಎಚ್ಚರ ಇಲ್ಲ ಅಂದರೆ ಮದಾದಿಗಳು ಮೈ ತುಂಬ ಹೊಕ್ಕೊಂಡಿದ್ದಾವೆ ಅದಕ್ಕೆ ಶೇಷದೇವರ ತನಕನೂ ಇದೆಯಪ್ಪ ಅವ್ರದ್ದೇ ದೃಷ್ಟ ಕೊಟ್ಟ ಮೇಲೆ ನಾವೆಲ್ಲ ತಣ್ಣಗಾಗ್ಬಿಡ್ಬೇಕಷ್ಟೇ ಅದಕ್ಕೆ ದೊಡ್ಡ ದೃಷ್ಟ ಅಂತ ಕೊಟ್ಟು ಹೊರಗೆ ಬಿಡಿಸೋಣ ವಾಯುದೇವರ ಜೊತೆಯಲ್ಲಿ ನಾನು ಹರಿಹತ್ಯಾದಿಗಳನ್ನು ನಾನು ಉತ್ಕೃಷ್ಟ ಅಂತ ನೋಡೋಣ ಇಬ್ಬರಿಗೂ ಜಗಳ ಹತ್ತುಕೊಳ್ಳುತ್ತರು ಹತ್ರ ಇದ್ದ ಮಾತ್ರಕ್ಕೆ ಹತ್ತಿರದಲ್ಲಿ ಬೆಕ್ಕು ಇಲ್ಲಿಗಳು ಮನೆ ತುಂಬ ಓಡಾಡ್ತಾವೆ ಹೆಚ್ಚು ಪ್ರಿಯರಾಡ್ತಾರ ಏನಪ್ಪಾ ಸೇವಕನಾಗಿದ್ದೀಯ ನೀನು ಇಲ್ಲ ಇಲ್ಲ ನಾನೇ ಹೆಚ್ಚು ಅಕ್ಕಳ ಪರಮಾತ್ಮ ಏನೂ ಗೊತ್ತಿಲ್ಲ ಎತ್ತವನು ಏನಪ್ಪಾ ಏನಾಯ್ತು ಅಂತ ಕೇಳ್ಕೊಂಡು ಬರೋಣ ಇಲ್ಲ ಇಲ್ಲ ಹಿಂಗಂತ ನೋಡು ಮುಖ್ಯ ಪ್ರಾಣಿ ಹಿಂಗಂತ ಅವನ ಜೊತೆ ಯಾವ ಜಗಳ ಕಾಯ್ತೀವಾಯ ಅವನು ಅನ್ಕಾರ ತತ್ವ ಆಗೋಂತ ರಾಜಕೀಯ ಮಾಡ್ತಾ ದೇವರು ನೋಡಪ್ಪ ಸುಮ್ಮನೆ ಮಾತಾಡೋದಕ್ಕೆ ಪ್ರಯೋಜನ ಇಲ್ಲ ಪರೀಕ್ಷೆ ಮಾಡಿಕೊಂಡೋಣ ಅಂತ ಬಲ ಪರೀಕ್ಷೆಯನ್ನು ಮಾಡ್ತಾ ಹಿಂದೆ ಬಂದಿದ್ದೆ ತಾತ್ಪರ್ಯ ದೇವತೆಗಳಲ್ಲಿ ಕ್ಷತ್ರಿಯವತ್ತ ಬಲಪರೀಕ್ಷೆ ಮಾಡ್ತಾರೆ ಬಲ ಎಲ್ಲರಿಗೂ ಸ್ಪಷ್ಟವಾಗಿ ಯಾರು ಯೋ ಯಾವ ಬಲ ಜ್ಯೇಷ್ಠ ಸಗುಣ ಜ್ಯೇಷ್ಠ ಏನು ಎಲ್ಲಾಗುವುದಲ್ಲೂ ಅವರು ಜ್ಯೇಷ್ಠರು ಭಕ್ತಿಯಾದಿ ಎಲ್ಲ ಗುಣಗಳಲ್ಲಿ ಅವರೇ ಅದಕ್ಕೆ ತಮ್ಮ ಪರ್ವತಕ್ಕೆ ಆನಂದಗಿರಿಗೆ ಸುಟ್ಟುಕೊಳ್ಳೋಣ ಕನಿಷ್ಠ ಅಂಗಲ್ಲಿ ರಘಸ್ಪರ್ಶ ಮಾಡಿದ್ದರಿಂದಲೇ ಅದು ಹೋಗಿತ್ತು ಸುವರ್ಣ ಮುಖದ ತೀರದಲ್ಲಿ ಬಂದು ಇವೆಲ್ಲ ತೋರಿಸ್ತಾ ಮುಖ್ಯ ಪ್ರಾಣಿಧಿಗಳು ಅತ್ಯಂತ ಶ್ರೇಷ್ಠರಿದ್ದಾರೆ ಅವರೇ ಜ್ಯೇಷ್ಠರಿದ್ದಾರೆ ನನಗತ್ಯಂತ ಪ್ರಿಯರವಲ್ಲೇ ಅತ್ಯಂತ ಪ್ರಿಯರವೂ ಮದಾದಿ ಯಾವ ದೋಷ ಇಲ್ಲದೆ ಇರುವಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ನೇರ ಮಾರ್ಗದಲ್ಲಿ ರುಜು ಮಾರ್ಗದಲ್ಲಿ ಸಾಧನೆ ಮಾಡುವ ಏಕೈಕ ಅಧಿಕಾರಿಗಳು ಅಂತಂದ್ರೆ ಗಟ್ಟಿಯಾಗಿ ಹೇಳಿಬೇಕಾದ ಅಧಿಕಾರಿಗಳು ಮುಖ್ಯ ಪ್ರಾಣಿದೇವರು ಬ್ರಹ್ಮವಾಯು ತೋರಿಸಿಕೊಟ್ಟ ಪರಮಾತ್ಮ ಕೇಳ್ಕೊಂಡಿದ್ದು ಸೀತಾದೇವಿ ಅಮೃತ್ನ ಹ್ಯಾಕ್ ಕೊಡ್ಲಿ ಪರಮಾತ್ಮನಿಗೆ ಹ್ಯಾಕ್ ಕೊಡ್ಲಿ ಏನೇನೋ ಅಹಂಕಾರ ಅದಿ ಏನೇನೋ ತಪ್ಪು ಮಾಡ್ಬಿಟ್ಟಿದೆ ಬಹಳ ದುಃಖ ಆದಾಗ ಅವೆಲ್ಲ ನಾವು ಎಷ್ಟು ತಪ್ಪು ಮಾಡಿದ್ದೇನೆ ತಿಂಗಳಷ್ಟು ಮರಕಳಿಸ್ ಶುರುವಾಗತ್ತವೆಲ್ಲ ಅದನ್ನೇ ನೆನೆಸ್ಕೊಂಡು ಕೀಳ ನಿಂಬೆ ಬೆಳೆದ್ರೆ ಏನೇನು ಮಾಡಬಾರದು ಮುಖ್ಯ ಪ್ರಾಣ ದೇವರು ಹೆಚ್ಚು ಗಟ್ಟಿಯಾಗಿ ಮುಖ್ಯಪ್ರಾಣವರದಾಂತ ಭಗವಂತನನ್ನು ಆರಾಧನೆ ಮಾಡಿ ಶೇಷದೇವರು ಅದನ್ನೇ ಮಾಡಿದ್ರು ಅಟಾಕ್ ತರಲಿಕ್ಕೆ ಗತಮಿಸೋದು ಗತ ಎಲ್ಲ ಮದ ಇಲ್ಲ ನಮ್ಮಿಂದ ಎಲ್ಲ ಮದ ಕಳ್ಕೊಂಡು ಬಾ ಮತ್ ಬಾ ನಮ್ಮ ಬಾ ನಿನ್ಮೇಲೆ ಮತ್ತೆ ಕುಡ್ತೇನೆ ನಿನ್ಮೇಲೆ ಮಲಗ್ತೇನೆ ಮತ್ತೆ ಮಲಗಿಸ್ಕೊಂಡು ಬರ್ನಾೇಷಿದೇವರ ಸೇವಾ ಮತ್ತೆ ಆಗಿ ಸ್ವೀಕಾರ ಮಾಡಿದ ಅವನು ಮುಖ್ಯಪ್ರಾಣ ದೇವರಿಂದಾಗಿ ಆ ದೋಷಗಳನ್ನೆಲ್ಲ ಕಳ್ಕೊಂಡು ಬಂದು ಮುಖ್ಯ ಪ್ರಾಣ ದೇವರ ಆರಾಧನೆ ಮಾಡುತ್ತಿದ್ದರೆ ಪ್ರತಿನಿತ್ಯ ಏನು ಬೇಡ ಒಂದು ಮಧು ವಿಜಯ ವಾಯುಸ್ತುತಿ ನಿಮಂಜರಿ ಇತ್ಯಾದಿಗಳು ನಮಗೇನು ಯಥಾಶಕ್ತಿ ಇದೆ ಹರಿವಾಯುಗುರುಗಳ ಸ್ತೋತ್ರವನ್ನು ಮಾಡ್ತಾ ಇದ್ದರೆ ಮುಖ್ಯ ಪ್ರಾಣ ಮುಖ್ಯ ಸ್ತೋತ್ರ ಅದನ್ನು ಮಾಡ್ತಾ ಇದ್ದರೆ ನಮಗೆಂದೂ ಸ್ತ್ರೀಯರು ಮಧುರಾಮಾರಿ ಅವಶ್ಯ ಹೇಳಲಿಕ್ಕೆಬೇಕು ಪ್ರತಿನಿತ್ಯ ಆದರೆ ಹೇಳಿ ಅದರಲ್ಲಿರುವ ಅರ್ಥಾನುಸಂಧಾನ ಹೃದಯಕ್ಕೆ ತರ್ತಾ ಮುಖ್ಯ ಪ್ರಾಣಿದೇವರನ್ನು ನಾವು ಕೊಂಡಾಡ್ತಾ ಇದ್ದರೆ ಹಂಸಮಂತ್ರ ಜಪ ಮಾಡಿ ನಮಗೆಲ್ಲ ಆಯುಷ್ಯ ಕೊಟ್ಟು ಉಸಿರಾಟ ಕೊಟ್ಟು ಬದುಕಿಸ್ತಾ ಇರುವಂತಹ ಚಿಂತನೆ ಮಾಡ್ತಾ ಇದ್ದರೆ ಭಗಮಂತ ನಡುವೆ ಬಹಳ ಪ್ರೀತಿ ತೋರಿಸ್ತಾನೆ ಶೇಷಾಚಲೋಪಾಖ್ಯಾನದ ವರ್ಮ ಇದು ಅದನ್ನೇ ಬಹಳ ಚೆನ್ನಾಗಿ ಅಂದೇ ವಿಶೇಷ ಮಾ ಅಂತಂದ್ರೆ ಮಾನೆ ಪ್ರಮಾಣಗಳೆಲ್ಲ ತಮ್ಮ ತೊಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂತ ಮಾನ ಅವರ ಮುಖ ಅನ್ನೋದು ಒಂದು ಕಮಲ ಅದು ಬಾಡಿ ಮುಟ್ಟಿತ್ತು ಅಜ್ಞಾನದಿಂದ ಅದಕ್ಕೆ ಪೋಷಣ ಕೊಟ್ಟ ಪರಮಾತ್ಮ ತತ್ವಜ್ಞಾನಕ್ಕೆ ಪೋಷಣೆ ಯಾವಾಗ ಕಳೆದಾಗ ಪ್ರತಿಬಂಧಕೂಪದಿಂದಾಗಿ ಅದನ್ನು ಆಕ್ರಮಣ ಮಾಡಿದಾಗ ಮುಖ್ಯಪ್ರಾಣದೇವರದ್ದು ಓಡಿಸಿ ಅವರಿಗೆ ಪೋಷಣ ಕೊಟ್ಟನಲ್ಲ ಮಾನ ಅಂಬುಜ ಪೋಷಣೆ ಅದು ಮಾನ ಮಾನೇನು ದುರ್ಮಾನಾದಿಗಳೆಲ್ಲ ಇಲ್ಲ ಅದು ಇಲ್ಲ ಅಂತ ಮಾಡಿ ಶುಭ್ರ ಮಾಡಿ ಅಂಬುಜದಂತೆ ಅವರನ್ನ ಕಮಲದಂತೆ ಶುಭ್ರ ಮಾಡಿ ಶೇಷಾಚಾರ ಆದರೆ ಅದರಂತೆ ಮಾ ತತ್ವಜ್ಞಾನವೇ ಆನನ ಅದು ಪ್ರಧಾನವಾಗಿ ಮುಖ ತುಂಬ ತಲೆಗುಂಬ ತತ್ವಜ್ಞಾನ ತುಂಬಿರೋರು ಯಾರು ಆ ವ್ಯಾಪಾರ ನಡೆಸೋದು ಬ್ರಾಹ್ಮಣೆ ಮುಖವಾಗುತ್ತೆ ಬ್ರಾಹ್ಮಣೋತ್ತಮ ಇಂಥ ದೊಡ್ಡ ಸ್ವಾಮಿಯಾಗಿ ಪುರಂದರ ಬ್ರಾಹ್ಮಣೋತ್ತಮರು ಅವರ ಮಕ್ಕಳಾಗಿ ಬಂದಿರತಕ್ಕಂತಹ ಮಾಧವ ಬ್ರಾಹ್ಮಣ ದೊಡ್ಡ ಸಾಧಕ ದೇವತಾಂಶ ಸಂಭೂತಾದ ಸಾಮಾನ್ಯ ಅಲ್ಲ ಮತ್ತೊಂದು ವರ್ಷ ತನಕ ಆತನ ಸಾಧನೆ ಆತನ ವೈಖರಿ ಅಧ್ಯಯನಾದಿ ಚಂದ್ರಕಲೆಯಂತಹ ಒಳ್ಳೆ ಉತ್ಕೃಷ್ಟಿ ಎಲ್ಲ ಯೋಗ್ಯ ಆದರೆ ಒಬ್ಬ ಕುಂತಲಿಗೆ ಸಹವಾಸ ಮಾಡಿದ್ದು ಬಂತು ವಿಚಿತ್ರ ಸಹವಾಸ ಮಾಡಬೇಕು ಅಂತ ಕೇಳಿದ್ದು ಇಲ್ಲ ಹೊರಗೋಗಿದ್ದು ಇಲ್ಲ ಇಲ್ಲ ತೃಪ್ತರಾದೆ ಹೋಗು ಅಂತ ಹೇಳಿ ಕಳಿಸಿ ಆ ದುಷ್ಟಸ್ಥರಿಗೆ ಸಹವಾಸ ಮಾಡಿ ಈಗೆಲ್ಲ ಕಾಣುತ್ತೆ ಈ ಇಷ್ಟೆಲ್ಲ ತಿಳಿವಳಿಕೆ ಪಡೆದವ್ರ್ ಇಷ್ಟೇ ಹಣೆ ಬರಹ ಪ್ರಾರ್ಥ ಕರ್ಮ ಬಹಳ ಜೋರು ಏರ್ಬೇಕಾದ್ರೆ ಮಾಡಿಸುತ್ತೆ ಅದು ಮೊದಲೇ ಸೂಚನೆ ಸಿಕ್ಕಿದೆ ಮಾಧವ ಬ್ರಾಹ್ಮಣರಿಗೆ ಉಳಿಮನೆ ಆಚಾರ್ಯ ವ್ಯಾಖ್ಯಾನದಲ್ಲಂತ ಚಂಡಾರಸ್ತ್ರೀ ಸಂಪರ್ಕ ಮಾಡಬೇಕು ಮಾಡಬಹುದಾದ ಪ್ರಸಂಗ ತಾನು ಸಾಮಾನ್ಯ ಚೊಳ್ಳೆಪೊಳ್ಳೆ ಜ್ಯೋತಿಷ್ಯ ಹೇಳೋರಿಗೆ ಗೊತ್ತಾಗುತ್ತಿರಲಿಲ್ಲ ನಾಟ ಹೇಳಿದ್ದ ಅಂತ ಹೇಳ್ತಾರೆ ಯಾರೋ ಕತೆ ಗೊತ್ತಿಲ್ಲ ಯಾರ್ಯಾರಿಗೂ ಒಂದಿಷ್ಟು ಅದು ಇದು ಹೊಂದಾಣಿಕೆ ಮಾಡೋರಿಗೆ ಕೆಲವೆಲ್ಲ ಗೊತ್ತಾಗ್ತಾರೆ ಅಂತ ಆದರೆ ನೀವು ಎಂಥ ದೊಡ್ಡ ಜ್ಞಾನಿ ಮಾಧವ ಬ್ರಾಹ್ಮಣ ಗೊತ್ತಾಗ್ತಿರಲಿಲ್ಲ ಆತನಿಗೆ ಎಲ್ಲ ಗೊತ್ತಿದ್ದರಿಂದಲೇ ನೇರ ಚಂಡಾಲಸ್ತ್ರೀ ಸಂಪರ್ಕ ಮಾಡೋದು ಬೇಡ ಹಗಲತ್ನಲ್ಲಿ ತನ್ನ ಸ್ತ್ರೀ ಸಂಪರ್ಕ ಮಾಡಿದ್ರು ಸ್ವಪತ್ನಿ ಸಂಸರ್ಗ ಮಾಡಿದ್ರು ಹಗಲಿನಲ್ಲಿ ಅದು ಚಂಡಾಲ ಸಂಪರ್ಕದ ಪಾಪ ಅಂತಂದಿದ್ದಾರೆ ಸಮಾನ ಪಾಪವನ್ನು ಮಾಡಿ ನೇರ ಪಾಪ ಮಾಡಿದರೆ ಜಾತುಭ್ರಷ್ಟ ನಾಗಬೇಕಾಗತ್ತೆ ಸಮಾನ ಪಾಪ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಅಂತ ಪ್ರಯತ್ನ ಮಾಡುತ್ತಾನೆ ಅದಾಗಲಿಲ್ಲ ಪ್ರಬಲ ಇತ್ತು ಪ್ರಾರಂಭ ಕರ್ಮ ಕಡೆಗೆ ಹೆಂಡತಿಯನ್ನು ಕಳಿಸಿ ನಾವು ಒಮ್ಮೆ ಆದರೂ ಭಗವಂತನ ಆರಾಧನೆ ಮಾಡಿದರೆ ಎಚ್ಚರದಿಂದ ಮುಂದೆ ಎಷ್ಟೇ ದೊಡ್ಡ ತಿರುವುಗಳು ಎಷ್ಟೇ ದೊಡ್ಡ ಸುಳಿ ಬರಲಿ ಬೇರೆ ಎಂಥ ಆಪತ್ತು ಬರಲಿ ಒಮ್ಮೆ ದೇವರನ್ನು ನಿಷ್ಕನ್ಮಿಷ ಮನಸ್ಸಿನಿಂದ ಹೊಲಿಸಿಕೊಂಡಿದ್ರೆ ಅನುಕೂಲ ಕೊಟ್ಟಾಗ ಭಗವಂತ ಮುಂದೆ ಮಾಡೋಣ ಅದು ಇಲ್ಲ ಒಮ್ಮೆ ಒಲಿಸಿಕೊಂಡಿದ್ರೆ ಇನ್ನೆಂಥ ಆಪತ್ತು ಬರಲಿ ಕೈಗೊಳ್ಳ ಆ ಒಂದು ಹುಡುಗಿ ಸತ್ ಹೋಗ್ತಾಳೆ ಹೊಚ್ಚನಂತೆ ತಿರುಗಾಡ್ತಾ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಿದ್ದ ರಾಜರ ಜೊತೆಯಲ್ಲಿ ಬಂದು ಮೃತ್ಪಿಂಡ ದಾನ ಮಾಡ್ತಾನೆ ತಾನು ಚಂಡಾಲ ಆಗಿದ್ದಾಗ ಏನ್ ಬಗ್ಗೆ ಆಗಿತ್ತು ಮಾಡಿ ಪರ್ವತ ಸ್ಪರ್ಶ ಮಾಡಿದ್ದ ಅಷ್ಟೇ ಅವನಿಗೆ ಪಾಪ ಎಲ್ಲೋಗಿತ್ತು ಒಳಗಡೆಯಲ್ಲಿ ಇಷ್ಟು ತಾಪ ಪಟ್ಟಿದ್ದ ಒಳಗಡೆಯಲ್ಲಿ ಇಷ್ಟು ಅನುಭವಿಸಿದ್ನಲ್ಲ ದುಃಖವನ್ನು ಎಂಥ ತಪ್ಪು ಮಾಡಿಬಿಟ್ಟೆ ಎಂಥ ತಂದೆ ತಾಯಿಗಳನ್ನು ಬಿಟ್ಟಿದ್ದು ಇತಕರನ್ನು ತ್ಯಾಗ ಮಾಡಿದ್ದು ಇಂತಹ ಪತ್ನಿಯನ್ನು ತ್ಯಾಗ ಮಾಡಿದ್ದು ಇಹಿತ ಬಿಟ್ಟಿದ್ದು ಅನರ್ಥ ಮಾಡಿತ್ತು ಒಂದ ಎರಡ ಎಷ್ಟು ಅಪರಾಧ ಮಾಡಿದೆ ಮಾಡಿದೆ ಮಾಡಿದೆ ಕುದ್ದು ಹೋಗ್ತಾ ಯಾವ ಬೇರೆ ನರಕಬೇಕು ಬೇರೆ ಬೇರೆ ನಿಜವಾಗ್ಲೂ ಅಂತಹ ತಾಪ ಪಟ್ಟಿದ್ದ ವ್ಯಕ್ತಿ ಪರ್ವತ ಸ್ಪರ್ಶ ಮಾಡಿ ತರಲಿಕ್ಕೆ ಅವನ ಭಕ್ತಿದ್ರೇಕೆ ಸ್ವಾಮಿ ನಿನ್ನ ದರ್ಶನ ಮಾಡ್ತೀನಿ ನಿನ್ನ ಜೊತೆಯಲ್ಲಿ ಬರ್ತೀನಿ ಈ ಭಕ್ತರ ಜೊತೆಲಿ ಬರ್ತೇನೆ ಭಗವತ್ ಭಕ್ತರ ಜೊತೆಯಲ್ಲಿ ಬರ್ತೀರಿ ಏನಾದ್ರು ಮಾಡಿ ನಾನು ದಾರ ಮಾಡುವಂತ ಭಕ್ತಿದ್ರೇಕದಿಂದ ಭಗವಂತನ ಬಗ್ಗೆ ಮೊದಲೇನು ಕಲಿತಿದ್ದಿತ್ತು ಭಕ್ತಿ ಎಷ್ಟಿತ್ತೋ ಅಷ್ಟು ಭಕ್ತಿಯಿಂದ ಪುಟ್ಟದ ಸಾಕಾಚು ಎಲ್ಲ ಸುತ್ತೆ ಭಕ್ತಿ ಎಷ್ಟಿಟ್ಟುಕೊಂಡು ಆ ಪರ್ವತ ಸ್ಪರ್ಶದ ನಾಮೋಚ್ಛಾರಣೆಯನ್ನು ಮಾಡಿದ್ದೇನೆ ಅದು ಒಲಿಯತ್ತೆ ಭಕ್ತಿ ಹಿನ್ನೆಲೆಯಲ್ಲಿ ಸುಮ್ಮನೆ ಮುಟ್ಟೆಗೆ ಏನು ಪ್ರಯೋಜನ ಇಲ್ಲ ಕರೆಂಟ್ ಎಷ್ಟು ಪ್ರೆಷರ್ ಇದೆ ಅಷ್ಟು ನಿಮಗೆ ಕೆಲಸ ಆಗುತ್ತೆ ಒಳಗಡೆ ಕರೆಂಟ್ ಇಲ್ಲ ಬರೀ ವೈರ್ ಎಷ್ಟು ಕನೆಕ್ಷನ್ ಕೊಟ್ಟರೆ ಕೆಲಸ ಆಗುತ್ತೆ ನೋಡಿ ಹೇಳೋ ಇರ್ತಾ ಇದೆ ನೀವು ವೈರ್ಗ ಹಾಕಿದರೆ ವೈರ್ ಕನೆಕ್ಷನ್ ಕೊಟ್ಟರೆ ನಿಮ್ಮ ಕೆಲಸ ಮಾಡುತ್ತೆ ಬರೀ ವೈರ್ ಕನೆಕ್ಷನ್ ಕೊಟ್ಟರೆಲ್ಲ ಕರೆಂಟ್ ಇರಬೇಕಲ್ಲಿ ಹಾಗಿದ್ದ ಹಾಗೆ ಭಕ್ತಿ ಅದು ಕರೆಂಟ್ ಇತ್ತು ಇದು ಆಚಾರ್ಯನು ಅಜಾಂಡೋಪಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ ಆ ಕ್ರಮದಲ್ಲಿ ಒಳಗಡೆಯಲ್ಲಿ ಆ ಭಕ್ತಿ ಎಷ್ಟು ಜೋರಿದೆ ಅಷ್ಟು ಜೋರಾಗಿ ಕೆಲಸ ನಡೆಯುತ್ತೆ ಒಳಗಡೆಯಲ್ಲಿ ಅಂಥ ಒಳಗಡೆ ಪಶ್ಚಾತ್ತ ಬುದ್ಧಿಯಿಂದ ಏನಾದರೂ ಪಾಪಗಳನ್ನೆಲ್ಲ ಸುಟ್ಟು ಕಾರಕವಾದ ಪಾಪಗಳನ್ನೆಲ್ಲ ಮುಟ್ಟಿದ್ದ ಭಗವಂತನ ಸನ್ನಿಧಾನ ಪಾತ್ರವಾದ ಶೇಷಾಚಲ ಆ ಮುಟ್ಟಿದ್ದಕ್ಕೆ ಸಮಗ್ರ ಪಾಪ ಹೋಗಿ ಬ್ರಹ್ಮದೇವರು ಬಂದು ನೀನು ಮಗಳಾಗಿ ಸಾಕ್ಷಾತ್ ಜಗಜ್ಜನನಿ ಬರ್ತದೆ ಎಲ್ಲರಿಗೂ ಅವಳು ತಾಯಿ ನಿನಗೂ ಮಗಳಾಗ್ತಾರೆ ಇಡೀ ಜಗತ್ತಿಗೆ ಒಡೆಯ ನಿನಗಳಾಗ್ತಾರೆ ಅಂದರೆ ನೀನ್ ಏನ್ ಅನುಭವಿಸಬೇಕಾಗಿತ್ತು ಅದನ್ನು ಿಲ್ಲ ಎಂಥ ಕರುಣಾಳವಿದ್ದಾರೆ ಪರಮಾತ್ಮ ಮಾನರಾಂಬು ಜ ಪೋಷಣ ಅವನಿಗೆ ಪೋಷಣೆ ಕೊಟ್ಟಂತಹ ಕ್ರಮವಿಶೇಷ ಇದನ್ನು ಚಿತ್ರಣ ಮಾಡಿದ್ದಾದರೆ ಸುರಮೌನಿಯರ ಪರಿತೋಷಣ ಜನಕರಾಜರಂದು ಹ್ಯಾಂಗೆ ಬರ್ತಾನೆ ಪರಮಾತ್ಮ ಅವನ ಆಕಾಶರಾಗಿ ಆಗಿದ್ದು ಹೇಗೆ ಹ್ಯಾಂಗೆ ವಿವಾಹ ಮಾಡಿಕೊಂಡ ಮೊದಲೇ ಗೊತ್ತಾದರೆ ನಾನು ಸಿದ್ಧತೆ ಮಾಡ್ಕೊಳ್ಲಿಕ್ಕಾಗುತ್ತೆ ನಾನು ಕನ್ಯನ್ನು ಕೊಡೋನು ಅದನ್ನು ವಿಸ್ತಾರ ಮಾಡಿ ನಿಂತು ಕೇಳಿದಾಗ ಆಗ ಆ ಕಾಲಕ್ಕೆ ಸುರಮೌನಿಗಳು ದೇವತೆಗಳು ಮೌನಿಗಳು ಎರಡೂ ಋಷಿಗಳು ದೇವ ನಾರದರು ಬಂದು ಆ ಬಂದು ಅದನ್ನು ಕೂಗಾಗುವಂತೆ ಯಜ್ಞ ಸುಫಲವನ್ನು ಕಶಿಪಾದ ಋಷಿಗಳ ಯಜ್ಞದಲ್ಲಿ ಯಜ್ಞದ ಫಲವನ್ನು ಯಾರು ಹೋಗುತ್ತಾರೆ ಅಂತ ಪ್ರಶ್ನೆ ಮಾಡಿತ್ತು ವಾಕ್ಯಾರ್ಥ ಮಾಡಿ ತೋರಿಸೋದಲ್ಲ ಪ್ರತಿಯೊಬ್ಬ ಒಬ್ಬ ಚಿಕ್ಕ ಜೀವಿಗೂ ಅರ್ಥ ಆಗಬೇಕು ಹಾಗೂ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಕೇಳಿಕೊಂಡಾಗ ಆಗ ಇನ್ನೊಬ್ಬ ಸುರಮೌಲಿಗಳು ಯಾರು ಭೃಗು ಋಷಿಗಳು ಅವರ ನಿಮ್ಮರೆಲ್ಲ ಕೇಳಿಕೊಂಡಿತ್ತು ಅವರ ಹೃದಯ ಫಲಿತೋಷಣೆ ಅವರ ಹೃದಯಕ್ಕೆ ಸಂತೋಷಪಡಿಸಿದವರು ಯಾರು ಅಂತ ವಿಚಾರ ಮಾಡಿಕೊಟ್ಟಿವಿ ಬ್ರಹ್ಮದೇವರಲ್ಲೂ ಹೋದರೆ ನಮಸ್ಕಾರ ಮಾಡಿ ನೋಡಲು ಇಲ್ಲ ಸಂತೋಷ ಆಗಲಿಲ್ಲ ಬೇಸರ ಆಯ್ತು ಅವ್ರಿಗೆ ನಮಸ್ಕಾರ ಮಾಡಿದ್ರು ನೋಡಲ್ಲ ಕಡೆಗಾಲದಿಂದ ರುದ್ರದೇವರು ಬಳಿ ಹೋದ್ರು ಅವ್ರು ತ್ರಿಶೂರೈತೆ ಹೊಡಲಿಕ್ಕೆ ಹೋದ್ರು ಅವತ್ತು ಅವರಿಬ್ಬರೇ ಗಂಡ ಹಿಡ್ತಿ ಏಕಾಂತದಲ್ಲಿ ಇದ್ದು ಬಿಟ್ಟಿದ್ದಾರೆ ಇವರು ಹೋದರು ನೋಡಿರಿ ನೋಡಿರಿ ಗ್ರಾಮ ಮುಂದೆ ಬಿಡಿರು ಬಿಡಿಸ್ಕೊಳ್ಳೋಣ ಅಲಿಂಗನ ಮಾಡಿಕೊಂಡವರು ಎಲ್ಲ ಯಾವಾಗಂದ್ರವಾಗಿ ಬಿಡ್ತೀರಿ ಅಂತ ಹೇಳಿ ತಾಮ್ರಲೋಚನ ರಾಯ್ರು ತ್ರಿಶೂರದವ್ರು ಬಡಲಿಕ್ಕೆ ಹೋಗೋಣ ಶಾಪ ಕೊಟ್ಟು ಇವ್ರು ತಡ್ಕೊಂಡು ಹಿಂಗೊಂದು ಭಜಾವಾಗ ಬಂದರೆ ಸಾಕು ಅಂತ ಈ ಮಹಾರಾಯ ನಿನಗೆ ನೀನು ಲಿಂಗಪೂಜೆ ಆಗಿ ಹೋಗಲಿ ಅವ್ರಿಗೆ ಪೂಜೆ ನಮಸ್ಕಾರ ಮಾಡಿದ್ರು ನೋಡಲ್ಲ ಅವ್ರಿಗೆ ಪ್ರತಿಭಾ ಪೂಜೆನೇ ಬೇಡ ಅಂತ ಹಿಂಗೆಲ್ಲ ಶಾಪ ಅಲ್ಲೇ ಕೊಟ್ಟಿನ ಅಂದ್ರೆ ಶಾಪ ಕೊಟ್ಟರು ಅಂದ್ರೆ ಅರ್ಥ ಆಗುತ್ತೆ ನಮಗವರಿಗೆ ಮನಸ್ಸಿಗೆ ಬೇಸರಾಗಿದೆ ಅಂತ ಅಲ್ಲೆಲ್ಲ ಆದ್ರೆ ಕಾಲದಲ್ಲೂ ಹೋಗಿ ಅದೇ ಜಾಡಿ ಒದ್ರೂ ಕೂಡ ಅವ್ರ ಪಾದ ಪ್ರಖ್ಯಾ ಮಾಡಿ ಅವ್ರಿಗೆ ಎರಡಿಕೆ ಕೊಟ್ಟು ಕಳಿಸಿಕೊಟ್ಟನಲ್ಲ ನಮ್ಮ ಸ್ವಾಮಿ ಹಾಗಾದ್ರೆ ಸುರಬಾವು ಹೃದ್ ಬರಿ ತೋಷಣ್ ಅವ್ರ ತೋಷ ಎಲ್ಲಾಯ್ತು ಸಂತೋಷ ಎಲ್ಲ ಆಯ್ತು ತುಂಬಾ ನೀರನ್ನು ಹಾಕ್ತಾ ಕಾರ್ಕೆ ಎಂಥ ದ್ರೋಹ ಮಾಡಿದ್ರು ಸ್ವಾಮಿ ಇಷ್ಟ ನಮ್ಮನ್ನು ಬಂದಿಸಿ ನಾ ಯಾಕೆ ಬಂದಿದ್ದೀನಿ ಏನ್ ಮಾಡಿದ್ದೀನಿ ಅದಕ್ಕೆಲ್ಲ ಉತ್ತರ ಕೊಟ್ಟಿಲ್ಲ ಕರುಣಾಳು ಅತ್ಯಂತ ಕರ್ನಾಕರ ಇದ್ದಾನೆ ಪರಮಾತ್ಮ ಆ ಕಾರುಣ್ಯದ ಮಟ್ಟವನ್ನಿಟ್ಟುಕೊಂಡೇನೆ ಬಂದವು ನಿರ್ಣಯ ಕೊಟ್ಟು ಹರಿ ಸರ್ವೋತ್ತಮ ಸಾಕ್ಷಾತ್ ರಮಾ ದೇವಿ ತದಂತರ ತದಂತೆ ವಿಧಿವಾಯುಚಪೂರ್ವಕ ಸಾಕ್ಷಾತ್ ಸರ್ವೋತ್ತಮ ಶ್ರೀಹರಿನಿ ಅದಾದ್ಮೇಲೆ ಅಮ್ಮನವರು ಬರ್ತಾರೆ ಅದಾದ್ಮೇಲೆ ಬ್ರಹ್ಮವಾಯುಳು ಶ್ಲೋಕ ಇಲ್ಲೂ ಕಿತ್ತಿಲ್ಲ ತದಂತೆ ವಿಧಿವಾಯುಚ ಅಂತಿದೆ ಯಾವ ಸಿದ್ಧಾಂತ ಹೊಂದಾಣಿಕೆ ಆಗತ್ತೆ ಈ ಶಬ್ದ ತಳು ಸಾವಿರ ಮಾತಾಡಲಿ ಈ ಶಬ್ದ ವೇದವ್ಯಾಸ ದೇವರ ಶಬ್ದ ಯಾವ ಸಿದ್ಧಾಂತಕ್ಕೂ ಹೊಂದಾಣಿಕೆ ಆಗುತ್ತೆ ಏ ನಾವು ಮಾಧುರು ಮಾಡಿಕೊಂಡಿತ್ತಲ್ಲಿ ತದಂತೆ ಸರ್ವಪೂರ್ವಕ ರುದ್ರಾದಿ ದೇವತೆಗಳಲ್ಲ ಅದಾದ ಮೇಲೆ ಈ ತಾರತಮ್ಯತೆ ಸಿದ್ಧಾಂತವನ್ನು ಭೃಗು ಋಷಿಗಳು ಸ್ಥಾಪನೆ ಮಾಡ್ತೀವಿ ಇನ್ನು ನಾವು ಅತ್ಯಂತ ಹೆಮ್ಮೆ ಅಂತ ಹೇಳ್ಬೋದು ಋಷಿಗಳು ಸಮಸ್ತ ದೇವತೆಗಳು ವಿಭೀಷಣ ಪ್ರಹ್ಲಾದರಾಜರೇ ಮೊದಲಾದ ದೊಡ್ಡ ದೊಡ್ಡ ಎಲ್ಲರೂ ಉಪಾಸನೆ ಮಾಡುವ ಏಕೈಕ ಮತ ಅಂತಂದರೆ ಅದು ಬದ್ಧ ಾಮ ಬಂದಿದೆ ಇಲ್ಲಿ ನಮಗೆ ಗುಂಪು ಹೆಚ್ಚಲದೇ ಇರಬಹುದು ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಜಗತ್ತು ಜಗತ್ತು ಇಂತಹ ವೈಷ್ಣವ ಸಿದ್ಧಾಂತವನ್ನ ಅವಲಂಬಿಸಿದೆ ಸಂಜನರೆಲ್ಲರೂ ಹಿಡಿಯುವಂತಹ ಏಕೈಕ ಸಿದ್ಧಾಂತ ಋದ ಸಿದ್ಧಾಂತ ಕ್ರಮದಲ್ಲಿ ಅದನ್ನು ಸಾರಿದ್ರು ಯಜ್ಞವನ್ನು ಅರ್ಪಣೆ ಮಾಡಿದರು ಭಗವಂತನಿಗೆ ಯಾರ ಶುಭ್ರವನ್ನು ಗುಂಡು ಕಲಿಗೆ ಪೂಜೆ ಮಾಡಿದಾರೆ ರುದ್ರದೇವರಿಗೆ ಅಂತ ಕೇಳಿದ್ರು ಸರ್ವೋತ್ತಮತ್ವದ ನಿಶ್ಚಯ ಆಗಿದೆ ಅಲ್ಲಿ ತನಕ ಈ ಚರಿತ್ರೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ವಿಷ್ಣು ಸರ್ವೋತ್ತಮ ಜ್ಞಾನ ಸರ್ವದಾ ಇರಬೇಕು ಅವನೇ ಸರ್ವೋತ್ತಮ ಅಂತ ಗೊತ್ತಾದ ಮೇಲೆ ಹಾಗಾದ್ರೆ ಸರ್ವೋತ್ಕೃಷ್ಟ ವಸ್ತುವನ್ನು ಹೊಲಿಸಿಕೊಳ್ಳಿಕ್ಕೆ ನಾವೇನೇನು ಮಾಡಬೇಕು ಬೆಳಗ್ಗೆಯಿಂದ ರಾತ್ರಿ ತನಕ ಅವನೇ ಹೇಳಿದಂತೆ ಕೇಳ್ಕೊಂಡಿರ್ಬೇಕು ಇನ್ಯಾರ ಮಧ್ಯದಲ್ಲಿ ಬಂದವರೆಲ್ಲ ಹೇಳಿದರೆ ಕೇಳಬೇಕಾಗಿಲ್ಲ ಸರ್ವೋತ್ತಮ ವಸ್ತು ಪ್ರಿಯತನಾಗ್ತಾರ ಅವನಿಗೋಸ್ಕರ ಮಾಡಬೇಕು ನೀ ಏನು ಮನೆ ಯಜಮಾನ ನೀ ಯಾಕೆ ಹೇಳ್ತೀಯಪ್ಪ ಅಂತ ಕೇಳ್ತಾರೆ ಬೇರೆ ಲೋಕದಲ್ಲಿ ಹೋಗೋದು ಹತ್ತು ಜನ ಅಂತ ಹೇಳಿದರೆ ಯಜಮಾನ ಏನು ಹೇಳಿದಾನ ಅವನು ನಾವು ಮಾಡ್ಕೊಂಡು ಹೋಗ್ತೇವೆ ನಿಂದೆಲ್ಲ ಎರಡ್ದವ್ರೆ ಅದಕ್ಕೆ ಸರ್ವೋತ್ತಮ ನಿಷ್ಠಿ ಅದು ಪ್ರತಿನಿತ್ಯ ಬೇಕು ಅದಕ್ಕೆ ಹರಿ ಸರ್ವೋತ್ತಮ ಸಾಕ್ಷಾತ್ ನಿರ್ಣಯವನ್ನು ಕೊಟ್ಟಲ್ಲ ಸುರಮೌನಿ ಹರಿದ್ ಪರಿತೋಷಣೆಂಕಿಭಾಸ ಇಂಥ ಪರಮಾತ್ಮನ ಮನಸ್ಸೇ ಆಶ್ರಯಿಸುವುದು ಇನ್ನೆಲ್ಲೆಲ್ಲೋ ಹೋಗಿ ಆಶ್ರಯಿಸಿ ದುಃಖ ಪಡಬೇಡ ಇಂಥ ಪರಮಾತ್ಮನನ್ನು ಆಶ್ರಯಿಸುವಂತ ಕ್ರಮದಿಂದಾಗಿ ಅದನ್ನು ಚಿತ್ರಣ ಮಾಡಿಕೊಡ್ತಾ ಭಗವಂತ ಇಲ್ಲಿ ಬಂದಾಗಿ ಏನೇನು ಹಿಡಿತು ಇತ್ಯಾದಿಗಳನ್ನು Thank you.